ಶಿರೋಮಣೆ ಪಾದ ಲಕ್ಷ್ಮೀಕರತೀಯ ಪಾಂಬುಜಂ ಪ್ರಣಮ್ರೀವಂ ದೇವಕ್ರವರ್ತಿ ನಾರಾಯಣಾ ಪರಿಪೂರ್ಣಗುಣಾೋದಯಸ್ಥಿಲಯತಿ ಪ್ರದ ಜ್ಞಾನಪ್ರದ ವಿಬುಧ ಸುರಸೌಖ್ಯದ ವಿತಾ ನಮೋ ನಮಸ್ತೆ ನಾರಾಯಣ ಜಗದೆಕನಾಥ ಸಕಲಲೋಕನಮಸ್ಕೃತುಣ್ಯವರ್ಜಿತಮಾಧ್ಯಮೀಶಮರಸಿಂದಿಂ ನಾರಾಯಣ ದೇವೀ ಸರಸ್ವತೀ ವ್ಯಾ ತಯ ಮುದೀರೋ ನಮಃ रामायण दिर्णय आचार्युट क्रम बल्कि पिछयेषराणे पंचरात्रि भारतच वेदेभ्य महान रामायण प्राय पुराण रामायण बहुत स्वल्प महित अलवशित्रण मतल ಪುರಾಣದ ಲಕ್ಷಣವೇ ಅದು ಮನ್ವಂತರ ಈಶಾನುಕಾ ಅಂತ ಮನ್ವಂತರಗಳ ಚಿತ್ರಣ ಇದ್ದೇ ಇರುತ್ತೆ ಆ ಮನ್ವಂತರಗಳ ವರ್ಣನೆ ಮಾಡಬೇಕಾಗಿದ್ದರೆ ಪ್ರಧಾನವಾಗಿ ನಾವೀಗಿರುವ ವೈಭಸ್ವದ ಮನ್ವಂತರ ಅಲ್ಲಿ ಪರಶುರಾಮ ರೂಪವನ್ನ ರಾಮರೂಪವನ್ನ ಕೃಷ್ಣರೂಪವನ್ನ ಹೇಳೇ ಇರ್ತಾರೆ ಎಲ್ಲಾ ಪುರಾಣದಲ್ಲೂ ಸ್ವಲ್ಪಲ್ಲ ಸ್ವಲ್ಪ ಆದರೂ ಇದೆ ಒಂದೊಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಹೇಳಿದ್ದೇನೆ ಇನ್ನೊಂದು ಕಡೆ ಹೇಳಲ್ಲ ಸಾಂದರ್ಭಿಕವಾಗಿ ಕೆಲವು ವಿಚಾರಗಳು ಮತ್ತೆ ಮತ್ತೆ ವಿಶೇಷ ವಿಲಕ್ಷಣವಾದ ವಿಷಯಗಳನ್ನು ನಿರೂಪಣೆ ಮಾಡಿರುತ್ತಾರೆ ಭಾಗವತದಲ್ಲಿ ಒಂಬತ್ತನೇ ಸ್ಕಂಧದಲ್ಲಿ ಪ್ರಾಯ ಒಂಬತ್ತು ಅಧ್ಯಾಯಗಳಲ್ಲಿ ರಾಮಾಯಣದ ನಿರೂಪಣೆ ಇದೆ ಅಲ್ಲಿಯ ಪದ್ಯಗಳನ್ನೇ ಆಚಾರ್ಯರೆಲ್ಲ ಆರಸಾಕಿದ್ದಾರೆ ಪರಿವಂಶದಲ್ಲಿದೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ವಿಸ್ತಾರವಾದ ರಾಮಾಯಣದ ಚಿತ್ರಣ ಇದೆ ಇದರಂತೆಯೇ ಸ್ಕಾಂದ ಪುರಾಣದಲ್ಲಿ ರಾಮಾಯಣದ ಚಿತ್ರಣ ಇದೆ ಪದ್ಮ ಪುರಾಣದಲ್ಲಿ ರಾಮಾಯಣದ ಚಿತ್ರಣ ಇದೆ ನಾವು ಕೇಳುವಂತಹ ಭವಿಷ್ಯೋತ್ತರ ಪುರಾಣದಲ್ಲಿ ಇರೋದೇ ಹನ್ನೆರಡು ಅಧ್ಯಾಯ ಅಲ್ಲೊಂದು ಅಧ್ಯಾಯದಲ್ಲಿ ನಾನು ತಂದೆ ಮಾತು ಕೇಳಲಿಕ್ಕೆ ಹೊರಗೆ ಹೋಗಿದ್ದೆ ಕಾಡಿಗೆ ಹೋಗಿದ್ದೆ ಹಾಗೇನೇನಾಯ್ತು ಅಲ್ಲಿ ಬಂದಂತಹ ಇನ್ನೊಬ್ಬಳೇನೆ ಆ ಸಿತಾ ಕೃತಿಯಲ್ಲಿದ್ದವಳೇನೆ ವೇದವತಿ ಅವಳೇ ಈಗ ಪದ್ಮ ಈ ಕಥೆ ಹೇಳಿದ್ದಾನು ಪರಮಾತ್ಮ ಬರೋ ಒಂದು ಚಿಕ್ಕ ಪ್ರಕರಣದಲ್ಲೂ ರಾಮಾಯಣ ಹುದುಗಿದೆ ಹೀಗೆ ಪ್ರಾಯ ಎಲ್ಲ ಪುರಾಣಗಳಲ್ಲಿ ರಾಮಾಯಣದ ಚಿತ್ರಣ ಇದೆ ರಾಮದೇವರ ಚರಿತ್ರೆಯ ಚಿತ್ರಣ ಇದೆ ಅಧಿಕ ಆಚಾರ್ಯರೂ ಅಶೇಷ ಪುರಾಣೇಭ್ಯ ಎಲ್ಲ ಪುರಾಣಗಳ ದೆಸೆಯಿಂದ ಅದರಂತೇನೆ ಪಂಚರಾತ್ರಿಭ್ಯ ಪಂಚರಾತ್ರಗಳು ಅಂತ ಅದು ಬೇರೆ ಬೇರೆ ರಾತ್ರಗಳು ರಾತ್ರ ಅಂತಂದರೆ ಅದು ರಾತ್ರಿಯನ್ನು ಹೇಳತ್ತೆ ಅಂತಲ್ಲ ರಕ್ಷಣೆಯನ್ನು ಮಾಡುವಂತಹ ಕೃತಿಗಳು ಅರ್ಥದಲ್ಲಿ ಐದು ಬೇರೆ ಬೇರೆ ಭಾಗಗಳಿದ್ದಾರೆ ಅದರಲ್ಲಿ ಅನೇಕ ಸಂಹಿತೆಗಳು ಅದರಲ್ಲ ಆವಾಗವಾಗ ಕೇಳ್ತೇವೆ ನಾವು ಸ್ವಲ್ಪ ಪ್ರಕಾಶ ಸಂಹಿತ ಮುಂತಾದ್ರು ಅದರಲ್ಲೂ ಒಂದೊಂದು ರಾತ್ರಿಯಲ್ಲಿ ಅನೇಕ ಸಂಹಿತಗಳಿದ್ದಾವೆಲ್ಲವೂ ಕೂಡ ಅತ್ಯಂತ ಪ್ರಮಾಣ ಈ ವಿಶಿಷ್ಟಾದ್ವೈತಿಗಳು ಪಂಚರಾತ್ರದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವ ಅದರ ವಿಚಿತ್ರ ಏನು ಅಂದ್ರೆ ಕೆಲವು ಭಾಗ ಪ್ರಮಾಣ ಕೆಲವು ಭಾಗ ಅಪ್ರಮಾಣ ಅಂದ್ಬಿಡ್ತಾರೆ ನೀವು ಪುರಾಣ ಹೇಳ್ತಿರಲ್ರಿ ನಾವು ಹಾಗೆ ಅಂತ ನಮ್ಮ ಪುರಾಣದಲ್ಲಿ ಸಾತ್ವಿಕಾರ ಆಟಸ ತಾಮಸ ಅಂತ ಭಾಗ ಹೇಳಿದಂತೆ ಹಾಗಾಗೂ ಇದ್ದಾವೆ ಿಲ್ಲ ಪಂಡಿತಾಚಾರ್ಯರು ಅದನ್ನು ನಿರಾಕರಣ ಮಾಡುತ್ತಾರೆ ಪುರಾಣದಲ್ಲೂ ಯಾವ ಭಾಗವೂ ಕೂಡ ಅಪ್ರಮಾಣ ಅಲ್ಲ ಯಾವುದೂ ಅಪ್ರಾಮಾಣಿಕ ಅಲ್ಲ ಭಗವಂತನನ್ನ ಬಲ್ಲವನಿಗೆ ಎಲ್ಲವೂ ಕೂಡ ಭಗವತ್ ಪರವಾಗಿಯೇ ಅರ್ಥ ಆಗುತ್ತೆ ಆದರೆ ಕೆಲವು ಭಾಗದ ನಿರೂಪಣೆಯ ಉದ್ದೇಶ ಕೆಲವಿದ್ದಾರೆ ಅದನ್ನ ಆಚಾರ್ಯರು ಹೇಳ್ತಾರೆ ಅಸುರರ ಮೋಹಕ್ಕೋಸ್ಕರವಾಗಿ ಕೆಲವು ಆ ರೀತಿಯಲ್ಲಿ ನೆನ್ನೋಟಕ್ಕೆ ಮಾತಾಡಿರ್ತಾರೆ ಒಳಮರ್ಮ ವಿಚಾರ ಮಾಡಿ ನೋಡಿದರೆ ವಿವೇಕಿಗಳಾಗಿ ಎಲ್ಲ ವಾಕ್ಯಗಳು ಕೂಡ ಪ್ರಮಾಣವೇ ಇಲ್ಲದೆ ವೇದವ್ಯಾಸ ದೇವರಿಗೆ ಅಪ್ರಾಮಾಣಿಕವಾದ ವಂಚಕತನದ ಮಾತುಗಳನ್ನ ಗ್ರಥನ ಮಾಡಿದ್ರು ಅಂತ ಅವರಿಗೆ ಅಪ್ರಾಮಾಣಿಕ ಬರಬೇಕಾಗತ್ತೆ ಅನಾಪ್ತತ್ವ ಬರಬೇಕಾಗತ್ತೆ ಅದರಿಂದ ಹಾಗಿಲ್ಲ ವಿಚಾರ ಮಾಡಿ ನೋಡುವ ವ್ಯಕ್ತಿಗೆ ಎಲ್ಲವೂ ಅತ್ಯಂತ ಪ್ರಮಾಣವೇ ಅಂತ ತೋರಿಸಿಕೊಡ್ತಾರೆ ಆದರೆ ಪಂಚರಾತ್ರ ಆಗ ಮಾತ್ರ ಕೆಲವು ಭಾಗ ಪ್ರಮಾಣ ಕೆಲವು ಅಪ್ರಮಾಣ ಅಂತ ವಿಶಿಷ್ಟ ದ್ವೈತಿಗಳು ನಮ್ಮ ಸಿದ್ಧಾಂತ ಅರ್ಥ ಮಾಡಿಕೊಳ್ಳದೆ ಕೆಲವೊಮ್ಮೆ ಹಾಗೆ ಆಕ್ಷೇಪ ಮಾಡಿದ್ದಿದೆ ಆಚಾರ್ಯರು ಪಂಚರಾತ್ರ ಕೃಷ್ಣ ಭಕ್ತಾ ನಾರಾಯಣ ಸ್ವಯಂ ಸ್ವಯಂ ನಾರಾಯಣ ದೇವರೇನೇ ಸಮಗ್ರ ಪಂಚರಾತ್ರ ಆಗಮವನ್ನು ಹೇಳಿದವರಾದ್ರಿಂದಾಗಿ ಯಾವ ಒಂದು ಅಕ್ಷರವೂ ಅಲ್ಲಿ ಅಪ್ರಮಾಣ ಅಲ್ಲ ಮಹಾಭಾರತಾದಿಗಳಂತೆ ವೇದದಂತೆ ಅತ್ಯಂತ ಪ್ರಮಾಣವೇ ಅಲ್ಲಲ್ಲಿ ಕೆಲವೊಮ್ಮೆ ಬರುತ್ತೆ ಸಂಕರ್ಷಣ ಪ್ರದ್ಯುಮ ಜಾಯತೆ ವಾಸುದೇವಾದ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟಿತು ಅಂತ ಹೇಳುವ ವಾಕ್ಯ ಎಲ್ಲ ಇದೆ ಎಲ್ಲ ಅಪ್ರಮಾಣ ಇದು ಇದೆಲ್ಲ ಇಂತಹ ಭಾಗ ಬಿಟ್ಟು ಬಿಡಬೇಕು ಹುಟ್ಟಿತು ಅಂತಂದ್ರೆ ವ್ಯಕ್ತವಾಯಿತು ಅಂತ ಅಷ್ಟೇ ಅರ್ಥ ನಪ್ಪ ಅದಕ್ಕೆ ವೇದ್ದಲ್ಲೇ ಇಂತಹ ಮಾತಿದೆ ಸರ್ವೇ ನಿಮೇಶಾಜಿರೇ ಅಂತಿದೆ ಎಲ್ಲಾ ದೇವತೆಗಳು ಕೂಡ ಹುಟ್ಟಿದ್ರು ಅಂತಿದೆ ಎಲ್ಲಾ ಜೀವರು ಹುಟ್ಟಿದ್ರು ಅಂತಿದೆ ಏನರ್ಥ ಅದಕ್ಕೆಲ್ಲ ವೇದ ಅಪ್ರಮಾಣ ಬಿಡ್ತಾರಾ ಹಾಗೆಲ್ಲವರು ಮಾತಾಡೋದು ಇದೆ ಅದಕ್ಕೆ ಆಚಾರ್ಯರು ಪಂಚರಾತ್ರೇಭ್ಯ ಅಂತ ಬಹುವಚನ ಪ್ರಯೋಗ ಮಾಡುತ್ತಾ ಎಲ್ಲ ಪಂಚರಾತ್ರ ಪ್ರಮಾಣ ಅಲ್ಲಿ ಹೇಳಿದ ರಾಮಾಯಣದ ಪ್ರಸಕ್ತಿಗಳೇನಿದ್ದಾವೆ ಅದನ್ನು ಇಟ್ಟುಕೊಂಡಿದ್ದೇವೆ ನಿರ್ಣಯಕ್ಕೆ ಭಾರತ ಜೈವ ವೇದದಲ್ಲಿ ರಾಮಾಯಣದ ಚಿತ್ರಣ ಇದೆ ರಾವಣನ ಸಂಹಾರ ಮಾಡಿದ ಪ್ರಕರಣಗಳೆಲ್ಲ ಇದ್ದಾವೆ ನಮಗಿವಾಗ ಸಿಕ್ಕಿರುವುದು ಅತ್ಯಲ್ಪ ಅಂದ್ರೆ ಅತ್ಯಲ್ಪ ಋಗ್ವೇದದಲ್ಲಿ ನೂರ ಶಾಖೆಗಳಲ್ಲಿ ಇವತ್ತು ಹತ್ತು ಸಾವಿರ ಮಂತ್ರಗಳ ಒಂದು ಶಾಖೆ ಮಾತ್ರ ಉಳ್ಕೊಂಡಿದೆ ಶಾಕಲ ಶಾಖಲಶಾಖ ಭಾಷ್ಕಲ ಶಾಖಾ ಸಿಗತ್ತೆ ಪಾಠ ಹೇಳೋರು ಯಾರೂ ಇಲ್ಲ ಈಗ ಭಾಷ್ಕಲ ಶಾಖ ಅನ್ನೂ ಸಿಗತ್ತೆ ಆದರೆ ಪಾಠ ಯಾರು ಹೇಳ್ತಾ ಇಲ್ಲ ನೂರ ಶಾಖೆಗಳಿಗೆ ಉಳ್ಕೊಂಡಿದ್ದೆಷ್ಟು ಇವತ್ತು ಆ ಶಾಕಲ ಶಾಖೆ ಉಳಿಸಲಿಕ್ಕೆ ಇಲ್ಲೇರೋ ಸಾಹಸ ಎಲ್ಲ ಮಾಡಬೇಕಾಗಿದೆ ಹತ್ತು ಸಾವಿರ ಮಂತ್ರಗಳಿಗೆ ನೂರಾ ಒಂದು ಶಾಖೆ ಅಂದರೆ ಇನ್ನೆಷ್ಟಾಯ್ತ ನಿಜುರ್ವೇದದಲ್ಲಿ ಸಾಂವೇದ ಅಥಲ್ವ ಅನೇಕ ಶಾಖೆಗಳಿದ್ದಾವೆ ದ್ವಾದಶ ಧಾ ಸಹಸ್ರ ಧಾ ಸಾಂವೇದದಲ್ಲಿ ಸಾವಿರ ಶಾಖೆಗಳು ಹೀಗೆಲ್ಲ ಇದ್ದಾವೆ ಅದು ಯಾವುದೂ ಸಿಕ್ಕಿಲ್ಲ ಈಗ ವೇದಗಳಲ್ಲಿ ರಾಮಾಯಣದ ಚಿತ್ರಣ ಇದೆ ಹೀಗೀಗೆ ಹೆಚ್ಚು ಸಿಕ್ಕಿಲ್ಲ ಅಷ್ಟೇ ಹೀಗಾಗಿ ಇನ್ನು ಮಹಾರಾಮಾಯಣ ಅದಿ ಮೂಲರಾಮಾಯಣ ಹಿಂದೆ ಹೇಳಿದಂತೆ ಶತಕೋಟಿ ಪ್ರವಿಸ್ತರ ಅದು ಮಟ್ಟಿಗೆ ಮೂಲ ರಾಮಾಯಣದ ಗಾತ್ರ ನೂರು ಕೋಟಿ ಪದ್ಯಗಳಲ್ಲಿ ಈ ಚರಿತ್ರೆಯ ಚಿತ್ರಣ ಇದೆ ಗ್ರಂಥದ ಪರಿಮಿತಿ ಕೇಳ್ತಿರ್ಲಿಕ್ಕೆ ಸಮಸ್ಯೆಗೆ ಉತ್ತರ ದೊರೆಯುತ್ತೆ ಯಾವುದು ರಾಮಾಯಣ ಅಂದ್ರೆ ಗೋಳಿನ ಕಥೆ ರಾಮ ಅಲ್ಲೂ ಹೋದ ಇಲ್ಲ ಹೋದ ಬಹಳ ಕಷ್ಟಪಟ್ಟು ಒಟ್ಟು ಯಾವ್ದೋ ಪ್ರಸಂಗದಿಂದ ಕಾಡ್ಪಾಲಾಗ ಹೋದ್ರು ಪಾಪ ಏನೇನೋ ಕಷ್ಟ ಬಂದ್ರು ಹೊದ ಆಮೇಲೆ ರಾಜ್ಯ ಹೇಗಾಳದ ಏನ್ ಮಾಡದ ಅದೆಲ್ಲ ಕಮ್ಮಿ ಅದು ಉತ್ತರ ಕಾಂಡದಲ್ಲಿ ಸ್ವಲ್ಪ वस्तार वादी चित्रण अरण्य कांड सुंदरकांड युद्धकांड इले मन हो रुदा ऐन गोलाोल बरी गोल बेद इक इष्ट पद्य दु चितिण माला महाभारत वो लक्ष श्लोक सदर्भ इंद्रे मेल नोटको बरी युद्ध प्रकरण वनवास अज्ञात आदर नी ಅಲ್ಲಿ ಅವರು ಮಾಡಿದಂತಹ ಧರ್ಮಾನುಷ್ಠಾನ ಧರ್ಮಜ್ಞಾನದ ಸಂಪಾದನೆ ಇದೆಲ್ಲದರ ಚಿತ್ರಣ ಇದೆ ಹಾಗೆಯೇ ಇದರ ನೆಪದಲ್ಲಿ ಸಮಗ್ರ ವೇದಾರ್ಥಗಳ ಚಿತ್ರಣ ಇರುತ್ತೆ ಇದು ಮಹಾರಾಮಾಯಣದ ಆ ಗಾತ್ರದಿಂದಾಗಿ ಅದು ಎಷ್ಟು ದೊಡ್ಡದು ಅಂತೂ ಗೊತ್ತಾದ ಮೇಲೆ ಒಳಗಿರುವ ಪ್ರಮೇದ ಮಹತ್ವ ಅರ್ಥ ಆಗುತ್ತೆ ಪರಸ್ಪರ ವಿರೋಧಸ್ಯ ಹಾನಾನ್ ನಿರ್ಣೀಯ ತತ್ವತಃ ಯುಕ್ತಿಯ ಬುದ್ಧಿಬಲಾಚವ ವಿಷ್ಣೋರೇವ ಪ್ರಸಾದ ಭಗವಂತನ ಪರಮಾನುಗ್ರಹ ಇರಬೇಕು ಇದರ ಮೇಲೆ ಬುದ್ಧಿಬಲ ಇದರ ಮೇಲೆ ಯುಕ್ತಿ ಇವೆಲ್ಲ ಇದ್ರೆ ಆಗುತ್ತೆ ನನಗೆ ತಲೆ ಇದೆ ಅದಕ್ಕೋಸ್ಕರ ನಾ ಏನ್ ಬೇಕಾದ್ರೂ ಹೇಳ್ತೇನೆ ಅದು ಅಪಚಾರ ಮಾಡಿಬಿಡ್ಬಹುದು ಭಗವಂತನಿಗೆ ನಾವೇ ರಾಮಾಯಣ ಇಟ್ಟುಕೊಂಡೇ ರಾಮದೇವರಿಗೆ ಅಪಚಾರ ಮಾಡಬಹುದಾದ ಪ್ರಸಂಗ ಇದೆ ಇದರಿಂದಾಗಿ ಆ ರೀತಿಯಲ್ಲಿ ಮಾತ್ರ ಅಲ್ಲ ಅದಕ್ಕೆ ವಿಷ್ಣುವರೇವ ಪ್ರಸಾದತಃ ಆ ಶಬ್ದ ಅನ್ನೋದು ಎರಡು ಕಡೆಯಲ್ಲ ಯಾರ್ಯಾರದೋ ಪ್ರಸಾದ ಇದ್ರೂ ಪ್ರಯೋಜನ ಇಲ್ಲ ಪ್ರಸಾದತಃ ಏವ ಅಂತ ಅದು ದೆಹಲಿದೀಪನ್ಯ ಹಿಂದೆ ಮುಂದಕ್ಕೆ ಎರಡು ಮಾಡಬಹುದು ಏಕ ಕಾರಣ इन बहुकलानुसारेण मये सत्कोदित चर यहां दलू कूड़ा असत् सत्कथ अंतर असत्श अलू ताविकांश्री सत्क उदित नईक ग्रंथाश्रया तस्माशंख्या अत्रता अनेक ग्रंथल आश्रय ಭೂಕಲ್ಪೋಕ್ತವಾದಂತಹ ರಾಮಾಯಣಗಳ ಚರಿತ್ರೆಯನ್ನು ಇಲ್ಲಿ ನಾವು ಏನನ್ನ ಚಿಂತನೆ ಮಾಡಬೇಕು ಯಾವ ಚಿಂತನೆಯನ್ನು ಮಾಡಿದರೆ ಭಗವಂತನ ಸರಿಯಾದ ಮಹಿಮಾ ನಮಗೆ ಅರ್ಥ ಆಗುತ್ತೆ ಸರ್ವೋತ್ಕೃಷ್ಟತ್ವ ಬಹುಗುಣ ಭರಿತತ್ವ ಸಾಕಾರತ್ವಾದಿಗಳು ಇವೆಲ್ಲ ನಮಗೆ ಅರ್ಥ ಆಗುತ್ತೋ ಅದನ್ನು ಚಿಂತನೆ ಮಾಡುವುದರಿಂದ ಭಕ್ತಿಯಾದರಿಂದ ಮೋಕ್ಷ ಅದಕ್ಕೆ ಬೇಕಾದ ಮಾರ್ಗ ಏನಿದೆ ಅದನ್ನು ನೋಡಿಕೊಂಡು ಸರಿಯಾಗಿ ಚಿತ್ರಣ ಮಾಡಿದ್ದೇವೆ ನಿರ್ಣಯ ಕೊಟ್ಟಿದ್ದೇವೆ ಹೀಗೆ ಇರೋದು स्वल्प अली विरोध कंशल अनेक ग्रंथ नई नईक अनेक ग्रंथ्रिकेव नाचियांतस्मा केवमे हे ಅದನ್ನ ಮೊದಲೇ ಹೇಳುವ ಚರಿತ್ರೆ ಆಮೇಲೆ ಹೇಳೋದು ಆಮೇಲೆ ಹೇಳುವ ಚರಿತ್ರೆ ಮೊದಲು ಹೇಳೋದು ಹೀಗೆ ಮಾಡ್ತಾರೆ ಹಾಗೆ ಮಾಡಿಬಿಟ್ರೆ ಕೆಲವೊಮ್ಮೆ ಹೋಗುತ್ತೆ ಚರಿತ್ರೆಯ ಮೌಲ್ಯವೇ ಕೆಲವೊಮ್ಮೆ ಕಳೆದು ಹೋಗುತ್ತೆ ಪಟ್ಟಾಭಿಷೇಕ ಚರಿತ್ರೆ ಮೊದಲು ಹೇಳಿಬಿಟ್ಟು ಕಾಡಿಗೆ ಹೋಗೋ ಚರಿತ್ರೆ ಆಮೇಲೆ ಹೇಳದಿರುತ್ತೆ ಏನಿಲ್ಲ ಸ್ವಲ್ಪ ವ್ಯತ್ಯಾಸ ಮಾಡಿದ್ದ ಅಷ್ಟೇ ಪ್ರತಿಲೋಮ ಪ್ರತಿಲೋ ಅನುಲೋಮ ಪ್ರತಿಲೋಮ ಅಂತಿದೆ ಮೇಲಿಂದ ಕೆಳಗೆ ಬಂದರೆ ಅನುಲೋಮ ಅಂತ ಕೆಳಗಿಂದು ಮೇಲಕ್ಕೆ ಹೊಟ್ಟು ಪ್ರತಿಲೋಮ ಅಂತ ಪ್ರತಿಲೋಂಬಾಗಿ ಬಿಟ್ರೆ ಪಟಾಭಿಷೇಕ ಆಮೇಲೆ ಆಗೋದು ಪಟ್ಟಾಭಿಷೇಕ ಆಮೇಲೆ ಆಗೋದನ್ನ ಇಲ್ಲಿ ತೊಗೊಂಡ್ಬಿಟ್ರೆ ಇಂತಹ ವ್ಯತ್ಯಾಸಗಳಾಗುವುದಿಲ್ಲ ಇದೆ ಪಟ್ಟಾಭಿಷೇಕ ಆದ ಮೇಲೆ ರಾಮನ ಮನೆಯಲ್ಲಿ ಸೀತಾದೇವಿಯರು ಇದ್ರು ಅಂತ ಚರಿತ್ರೆ ನೆನಪಿಸ್ಕೊಂಡ್ರೆ ನೆನಪಿಸ್ಕೋತಾರೆ ಅಂತ ಹೇಳಿದ್ರೆ ಸುಮ್ಮನೆ ನಿರೂಪಣೆ ಮಾಡಿಬಿಟ್ರೆ ಏನೇನೋ ಅಪಚಾರಗಳಾಗುವ ಪ್ರಸಂಗಗಳಿದ್ದಾವೆ ಹಾಗೆ ಕೆಲವೊಮ್ಮೆ ಬೇರೆ ಕಡೆಯಲ್ಲಿ ಸಾಂದರ್ಭಿಕವಾಗಿ ನಿರೂಪಣೆ ಇರುತ್ತೆ ಅದರಲ್ಲಿ ಗರುಡು ಪುರಾಣಿಗಳಲ್ಲಿ ಬರಿ ಒಂದೊಂದು ಅಧ್ಯಾಯದಲ್ಲಿ ಇಡಿ ರಾಮಾಯಣ ಇಡಿ ಮಹಾಭಾರತ ಇಡಿ ಹರಿವಂಶದ ಚರಿತ್ರೆ ಇವೆಲ್ಲ ಚಿತ್ರಣ ಇದೆ ಒಂದೊಂದೇ ಅಧ್ಯಾಯದಲ್ಲಿ ಗರಡು ಪುರಾಣದಲ್ಲಿ ಅದರಲ್ಲೂ ಮೊದಲನೇ ಅಲ್ಲಿ ಆಚಾರಕಾಂಡ ಧರ್ಮಕಾಂಡ ಬ್ರಹ್ಮಕಾಂಡ ಅಂತ ಮೂರು ಕಾಂಡಗಳು ಆಚಾರಖಂಡ ಅಂತ ಖಂಡದಲ್ಲಿ ಬರೀ ವಾಸ್ತು ಆಯುರ್ವೇದ ಮಂತ್ರಗಳು ಇವುಗಳನ್ನೇ ಚಿತ್ರಣ ಮಾಡಿದ್ದಾರೆ ಮೊದಲನೇ ಖಾಂಡದಲ್ಲಿ ಪೂರ್ಣ ಎಲ್ಲ ಪುರಾಣಗಳ ಸಾರಗಳನ್ನ ಹೇಳ್ತಾರೆ ಮಂದಿರದಲ್ಲಿ ಹೇಳುವಾಗ ರಾಮಾಯಣದ ಚಿತ್ರ ನಾದಿಗಳಿದ್ದಾವೆ ಅಲ್ಲೆಲ್ಲ ಸ್ವಲ್ಪ ಕೆಲವು ಕಡೆಗಳಲ್ಲಿ ವ್ಯತ್ಯಾಸ ಕಾಣುವುದು ಇದೆ ಆ ವ್ಯತ್ಯಾಸ ವ್ಯತ್ಯಾಸ ಅಂತಂದ್ರೆ ಯಾರ ಮಾಡಿದ್ದೇನೆ ನೀನ್ ಯಾರಿಗೂ ಹೇಳಿ ನೀವು ನೋಡಬಹುದು ಆಚಾರ ಹಿಂದೆ ನಡೆಯ ಕೊಟ್ಟಿದ್ದಾರೆ ಅದಕ್ಕೆ ವಿಭೀಷಣ ಯಾರನ್ನ ಇಂದ್ರಜವನ್ನು ಹೆದರಿಸಿ ಓಡಿಸಿದ ವಿಭೀಷಣ ಅಂತಾನೆ ಇದೆ ಕುಂಭಕರ್ಣನನ್ನ ಯಾರು ಲಕ್ಷ್ಮಣದೇವರು ಕುಂಭಕರ್ಣನನ್ನು ಕೊಂದರು ಲಕ್ಷ್ಮಣ ಅಲ್ಲ ಕುಂಭಕರ್ಣ ಚಿತ್ರೋಣ ಇದೆ ಹಾಗೆಲ್ಲ ಅಂದ್ರೆ ಏನರ್ಥ ಅದಕ್ಕೆ ಕುಂಭಕರ್ಣ ಅಂದರೆ ಕುಂಭದಂತೆ ಕರ್ಣಗಳಿದ್ದಂತಹ ಅತಿಕಾಯನಿಗೂ ಕುಂಭಕರ್ಣ ಅಂತ ಕರೀತಾ ಇತ್ತು ಅದು ಉತ್ಪ್ರೇಕ್ಷೆ ಮಾಡಿ ಕಡಿತಾ ಇದ್ದಂತಹ ಹೆಸರು ಯಾರನ್ನ ದೊಡ್ಡವರೇನ ಕೆಲಸ ಮಾಡಿದ್ರೆ ಅವರಂತೆ ಯಾರನ್ನ ನಡಿಕೋತಾರೆ ಸ್ವಲ್ಪ ಅವರನ್ನು ಛೇಡಿಸಲಿಕ್ಕೆ ಆ ಕರಿತಿರ್ತಾರೆ ಇವನು ಹಾಗೆ ಆ ನೋಡಿ ಏನು ಪಡಕೇಶಿರೋಮಿ ಏನು ಗೊತ್ತ ಬುದ್ಧ ಅಂತ ಸ್ವಲ್ಪ ಆಡ್ಕೊಳ್ತದೆ ಹಂಗೆ ಅಂತ ಹೆಸರಲ್ಲ ಹಾಗೆ ಇಂದ್ರಜಿತ್ವವನ್ನು ಬೆದರಿಸಿ ಓಡಿಸಿದ್ದರಿಂದ ರಾಮಚಂದ್ರನಿಗೆ ವಿಭೀಷಕ ವಿಭೀಷಣ ಅಂತ ಕೂಗಿತ್ತು ಅತ್ಯಂತ ಭಯಂಕರವಾದಂತಹ ವ್ಯಕ್ತಿ ಅಂತ ಶತ್ರುವನ್ನ ಹೀಗೆ ಭೀಕರವಾಗಿ ಓಡಿಸಿದ್ನಲ್ಲ ಅಂತ ವಿಭೀಷಯತಿ ಚೆನ್ನಾಗಿ ಹೆದರಿಸಿದ ಅಂತ ಅಂದರೆ ಅದು ಯಾರಿಗೋ ಹೇಳಿದು ಇನ್ಯಾರಿಗೋ ಹೇಳಿದಂತೆ ಕಾಣುತ್ತೆ ಹೀಗೆ ಇದು ವ್ಯತ್ಯಾಸ ಅಂತ ವಾಸ್ತವಿಕವಾಗಿ ಕಥೆ ನಿರೂಪಣೆಯಲ್ಲಿ ತಪ್ಪಿಲ್ಲ ತಿಳಿಯುವಾಗ ನಮಗೆ ಸ್ವಲ್ಪ ಆ ರೀತಿಯಲ್ಲಿ ಗಲಿಬಿಲಿಯಾಗುತ್ತೆ ಆದರೆ ಅದನ್ನು ನಿರ್ಣಯ ಮಾಡಿ ನಾವಿಲ್ಲಿ ಹೇಳಿದ್ದೇವೆ ಭಾಗವತದಲ್ಲೇ ಅಂಥ ಪ್ರಕರಣ ಇದೆ ಅದಕ್ಕೆ ಅದನ್ನು ತೋರಿಸಿಕೊಟ್ಟಿದ್ದೇವೆ ಉಕ್ತ ಗ್ರಂಥು ತಸ್ಮಾಧ್ಯ ನಿರ್ಣಯೋಯ್ ಇಲ್ಲಿ ಎಲ್ಲದರ ನಿರ್ಣಯವನ್ನು ಮಾಡಿದ್ದೇನೆ ಏವಂಚ ವಕ್ಷ್ಯವಾಣೇಶು ನೈವಾಶಂಖ್ಯಾ ವಿರುದ್ಧತ ಸರ್ವಕಲ್ಪ ಸಮಾಂ ಪಾರಂಪರ್ಯ ಕ್ರಮ ಪಾರಂಪರೆಯ ಕ್ರಮ ಯಾವುದಾದ ಮೇಲೆ ಯಾವುದಿದೆ ಅನ್ನೋ ಪರಂಪರಾ ಕ್ರಮವನ್ನು ಅನುಸರಣೆ ಮಾಡಿ ಎಲ್ಲಾ ಕಲ್ಪದಲ್ಲೂ ಯಾವುದು ನಡೆದೇ ಇದೆಯೋ ಕೆಲವು ಕಲ್ಪದಲ್ಲಿ ಕೆಲವನ್ನ ಹೆಚ್ಚು ಮಾಡ್ತಾನೆ ಚರಿತ್ರೆಯನ್ನ ಕೆಲವು ಕಮ್ಮಿ ಮಾಡ್ತಾನೆ ಪರಮಾತ್ಮ್ ನಡೆದೇನೂ ಇರಬಹುದು ಆ ಚರಿತ್ರೆಗಳು ಆದರೆ ನಾವಿಲ್ಲಿ ನಿರ್ಣಯ ಮಾಡಿದ ಚರಿತ್ರೆಗಳು ಎಲ್ಲಾ ಕಲ್ಪಕ್ಕೂ ಸಮಾನ ಸಕಲ ಕಲ್ಪ ಸಮಾನವಾದ ಚರಿತ್ರೆ ಏನಿಲ್ಲ ಹೇಳಿದ್ದೇವೆ ತುಂಬ ವ್ಯತ್ಯಾಸ ಏನಚ ಪುರಾಣಾದಿಶು ಪುತ್ರಚಿತೇ ಅದೇ ಆಚಾರ್ಯರೇ ತಗೊಂಡು ಯಾರೋ ಮಾಡಿದ್ದನ್ನು ಸ್ವಲ್ಪ ವ್ಯಕ್ತಿಯ ಹೆಸರನ್ನು ಬೇರೆ ಹೇಳಿ ಹೇಳೋದು ಇದೆ ಯಾರೋ ಮಾಡಿದ್ದೇನೆ ಹೇಳೋದು ಇದಕ್ಕೆಲ್ಲ ವ್ಯತ್ಯಾಸ ಅಂತ ನಿರೂಪಣೆಯ ಶೈಲಿಯೇ ಬೇಕಾಗಿ ಅಂತಹ ನಿರೂಪಣೆ ಮಾಡಿದ್ದಾರೆ ಅಯೋಗ್ಯರಿಗೆ ಸರಿಯಾಗಿ ತತ್ವಜ್ಞಾನ ಸಿಗದೇ ಇರಲಿ ಅಂತ ಅದು ಆಸುರಾಣ ಹಸುರರಿಗೆ ಭ್ರಾಂತಿ ಬರಲಿ ಅಂತಾರೆ ಅವರಿಗೆ ನಿಜವಾದ ಶ್ರದ್ಧೆ ಇರೋಲ್ಲ ಯಾವುದೋ ನೋಡ್ತಾರೆ ತಮ್ಗೇನ್ ಬೇಕೋ ಅಷ್ಟೇ ಆರಿಸ್ಕೋತಾರೆ ಎಲ್ಲ ಗ್ರಂಥ ಇಟ್ಕೊಂಡು ದುರಾಗ್ರಹ ಬಿಟ್ಟು ಹೀಗೆ ಅಂತ ನಿರ್ಣಯ ಮಾಡುವ ವ್ಯವಧಾನ ಅವ್ರಿಗೆಲ್ಲ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಏನು ನಿಮ್ಮ ರಾಮಾಯಣನೇ ಹೇಳ್ತಾ ಇದೆ ರಾಮ ಮಾಂಸ ತಿಂತಾನೆ ನೋಡ್ರಿ ಎಲ್ಲೋ ಯಾವುದೋ ಕೇಳ್ಕೊಳೋದು ಹೇಳ್ಕೊಡೋದು ಅದು ಅದು ಹೋ ಅಂತ ನೋಡಿ ಇಂಥ ಕಡೆಯಲ್ಲಿ ಹೇಳಿದೆ ಅಂತ ಎಲ್ಲ ಕಡೆ ಪರಿಚಾರ ಅವ್ರಿಗೆ ಅಷ್ಟೇ ಅವ್ರಿಗೆ ಅದನ್ನು ಬೇರೆ ಕಡೆಯಲ್ಲಿ ಹಿಡಿದು ನೋಡಪ್ಪ ಇದೇ ಗ್ರಂಥದಲ್ಲಿ ಇಲ್ಲ ಅಂದ್ರೆ ಅವ್ನು ಪ್ರೂಗಿವು ಮಾಡ್ಕೊಳ್ಳೋ ಅವನಿಗೆ ವಿರುದ್ಧವಾಗಿ ಅವ್ರಿಗೆ ಒಪ್ಕೊಳ್ಳೋಲ್ಲ ಅವ್ರಿಗೆ ಬೇಕಾಗಿಲ್ಲ ಗಲಾಟೆ ಮಾಡೋದು ಬೇಕು ಅವೇ ಅಂಥವ್ರೆ ಅಸುರು ಅವರಿಗೆ ತಮಗೇನು ಪೋಷಕವಾಗಿ ಬೇಕೋ ಅವರಿಗೆಲ್ಲ ತಲೆ ಕೆಡಿಸಲಿಕ್ಕೆ ಬೇಕೋ ಅಷ್ಟು ಮಾತಿದೆ ಆ ಮಾತಾಡಿರೋದಕ್ಕೆ ಇದು ಒಂದು ಕಾರಣ ಇದೆ ಕೃಷ್ಣ ಮಾಹ ಯಥ ಕೃಷ್ಣ ಧನಂಜಯ ಶರೀರ ಹತಾನ್ ಇಲ್ಲಿ ಇಂತಿಂತಹ ಮಾತುಗಳಿದ್ದಾವೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ತಗೊಂಡು ಕೃಷ್ಣ ಮಾಹ ಯಥ ಧನಂಜಯ ಶರೈರ ಧನಂಜಯನ ಬಾಣಗಳಿಂದಾಗಿ ಹತರನ್ನಾಗಿ ಕೃಷ್ಣಾದೇವಿಗೆ ಕೃಷ್ಣ ಮಾತಾಡಿದ ಅಂತ ಹೀಗೆಲ್ಲ ಕೆಲವು ವ್ಯತ್ಯಾಸಗಳ ಮಾತುಗಳಲ್ಲ ಅಂದರೆ ಮಹಾಭಾರತದಲ್ಲಿ ಬರೋದು ದೃಷ್ಟಾಂತ ಸರಿಯಾಗಿರ್ತೀನಿ ಭಾರತ ನಿರ್ಣಯ ಆದ್ದರಿಂದಾಗಿ ಅದನ್ನು ತೋ ಶತಮ್ ದುರ್ಯೋಧನಾೇ ಇತಿ ಪ್ರಭು ಅಲ್ಲಿ ದು ಶರದಿಂದ ಹತಾನ್ ಕೃಷ್ಣಾಂ ಕೃಷ್ಣ ವಾಸ್ತವಿಕವಾಗಿ ದುರ್ಯೋಧನಾದಿ ನೂರು ಜನರನ್ನ ಕೊಂದಿದ್ದ್ಯಾರು ದುರ್ಯೋಧ ಎಲ್ರಿಗೂ ಗೊತ್ತಿರುವ ಚರಿತ್ರೆ ಇದೆ ದುರ್ಯೋಧನಾದಿ ನೂರು ಮಕ್ಕಳನ್ನು ಕೂಡ ಧೃತರಾಷ್ಟ್ರನ ಮಕ್ಕಳನ್ನ ಯಾರು ಕೊಲ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ರು ಕೊಂದಿದ್ಯಾರು ಅವರೇ ಆದರೆ ಕೃಷ್ಣಾದೇವಿಗೆ ಹೋಗಿ ದ್ರೌಪದಿ ದೇವಿಯರ ಎದುರುಗಡೆಯಲ್ಲಿ ಧನಂಜಯ ಕುಂದ ಅಂತ ಹೇಳಿದಂತೆ ಮಾತಿದೆ ಭಾರತದಲ್ಲಿ ತುಂಬಾ ಅರ್ಥ ಇದೆ ಅದಕ್ಕೆ आंह मातु इत्यासमी व्यतुव्य व्यक्तियों बदलासी है क्रम कूड़ा भीमसेना हतास्तु ज्ञायते बहुवाक्यता बहुत वाक्य गोदू भीमसेन हतराधिक विरुद्ध धनंजय हतरना मिस्तारे भीमिहिता संक्षेपे ध्वन निपातिता ವಿಸ್ತಾರವಾದ ಕ್ರಮದಿಂದಾಗಿ ನೋಡಿದಾಗ ಅವರೆಲ್ಲರೂ ಕೂಡ ಭೀಮಸೇನೆ ದೇವರೆಂದರೆ ಹತರಾದವು ಸಂಕ್ಷೇಪ ಕ್ರಮದಿಂದ ನೋಡಿದರೆ ಒಟ್ಟಾರೆ ಯುದ್ಧ ಮಾಡಿದ್ಯಾರಪ್ಪ ಒಟ್ಟಾರೆ ಕೀರ್ತಿ ಯಾರು ಕೊಡಬೇಕು ಅಂತಿತ್ತು ಅವರ ಹೆಸರು ಹೇಳಿಬಿಡ್ತಾರೆ ಜೈ ಅರ್ಜುನ ಜೈ ಅರ್ಜುನ ಯುದ್ಧ ಮಾಡಿದ ಅರ್ಜುನ ಯುದ್ಧ ಮಾಡಿದಾಗ ಒಟ್ಟಾರೆ ಎಲ್ಲರನ್ನೂ ಸೇರಿಸಿ ಏ ಅರ್ಜುನನೇ ಎಲ್ಲರನ್ನು ಕೊಂದಬಿಡು ಹೀಗೆ ಹೇಳುವ ಕ್ರಮದಲ್ಲಿ ಉಚ್ಚಂತೆ ಭರವಶ್ಚಾನ್ನಿ ಪುಂ ವ್ಯತ್ಯಾಸ ಆಶ್ರಯ ಪುಂ ವ್ಯತ್ಯಾಸವನ್ನ ಸಮಾಶ್ರಯಣ ಮಾಡಿ ಹೀಗೆ ಹೇಳೋದಿದೆ ವಿಸ್ತಾರೆ ಕೃಷ್ಣನಿ ಹತಾಹ ಬಲಭದ್ರ ಹತಾ ತುಂಬಾ ವಿಸ್ತಾರದಲ್ಲಿ ವಿಚಾರ ಮಾಡಿ ಇನ್ನೂ ನೋಡಿದರೆ ಎಲ್ಲ ಕೃಷ್ಣ ಪರಮಾತ್ಮನಿಂದಲೇ ಹತರಾದರು ಹೀಗೆ ಬಲಭದ್ರ ಹತರು ಕೂಡ ಅಂದರೆ ಬಲಭದ್ರನಿಂದ ಹತರಾದವರು ಸೇ ಸೈನಿಕರೆಲ್ಲ ಹತರಾಗ್ತಾರೆ ಕೃಷ್ಣದೇವರ ಅನುಗ್ರಹದಿಂದಲೇ ಮತ್ತೆ ವಿಚಾರ ಮಾಡಿ ನೋಡಿದಾಗ ದೇನುಕಾಸುರ ಆಗಲಿ ಪ್ರಲಂಬಾಸುರ ಆಗಲಿ ಅವರೆಲ್ಲ ಮಾ ಸಾಮಾನ್ಯವಾಗಿ ಸತ್ತದ್ದು ಬಲರಾಮ್ ದೇವರಿಂದ ವಿಚಾರ ಮಾಡಿದರೆ ಅವ್ರು ಹೋಗ್ತಾ ಇರ್ತಾನೆ ಕೃಷ್ಣ ನನಗೇನು ಗೊತ್ತಾಗ್ತಾ ಇಲ್ಲ ಇವನು ಯಾರೋ ದೈತ್ಯ ಹೊತ್ಕೊಂಡು ಹೋಗ್ತಾ ಇದ್ದನ್ನ ನಾ ಹಿ ಸಾಮಾನ್ಯ ಅಲ್ಲ ನನ್ನನ್ನು ಹೊತ್ತು ಮಲಗಿರುವ ಆದಿಶೇಷ ನೀವು ಇಡೀ ತಲೆ ಮೇಲಿದೆ ಏಳು ಲೋಕಗಳು ನೆನಪಿಸ್ಕೋ ಸ್ವಲ್ಪ ಅವೆಲ್ಲ ನೆನಪು ಬಂತು ಕೃಷ್ಣದೇವರ ಮಾತಿನಿಂದ ಎಲ್ಲ ನೆನಪು ಒಂದು ಮುಷ್ಟಿ ಮಾಡಿ ಕುದ್ದುತ್ತಾರೆ ಸಾಯ್ತಾನ ಹಾಗಾಗಿ ನಿಜವಾಗ್ಲೂ ಕುಂದದ್ಯಾರು ಮುಷ್ಠಿ ಹಾಕಿದ್ದು ಬಲರಾಮದೇವರು ಅವರಿಗೆ ತಾವು ಯಾರು ಅಂತಾನೆ ಪರಿಚಯ ಇಲ್ಲದೆ ಇದ್ದಾಗ ಅವ್ರ ಕೇಳಿ ಕೆಲಸ ಮಾಡಿಸಿದ್ದಾರು ಕಟ್ಟ ಪರಮಾತ್ಮ ವಿಸ್ತಾರವಾಗಿ ನೋಡಿದರೆ ಚರಿತ್ರೆಯನ್ನು ಕುಲಂಕುಶವಾಗಿ ವಿಮರ್ಶೆ ಮಾಡಿ ನೋಡಿದರೆ ಎಲ್ಲ ಕೃಷ್ಣ ಹತ್ತಾರೆ ಹಾಗೆ ಇಲ್ಲೂ ವಿಚಾರ ಮಾಡಬೇಕಾಗುತ್ತೆ ಉಚ್ಚಂತೆ ಕಾಲ ಕಾಲ ವ್ಯತ್ಯಾಸವನ್ನು ಮಾಡುವುದೂ ಇದೆ ಕಾಲಂ ವ್ಯತ್ಯಾಸ ಮಾಡಿ ಮುಂದೆ ಮಾತಾಡ್ತಾರೆ ಮುಂದಕ್ಕೆ ಅನುಕೂಲ ಇಂತ ರಾಮಾಯಣ ದೃಷ್ಟಾಂತಿ ಕೊಡಲಿಲ್ಲ ಭಾರತದ ದೃಷ್ಟಾಂತಿ ಕೊಡ್ತಾ ಇದ್ದಾರೆ ಯಥಾ ಸುಯೋಧನ ಭೀಮಹಾಪ್ರಾಹಸದೆ ಕೃಷ್ಣ ಸನ್ನಿಧ ಇಷ್ಟು ವಿಚಿತ್ರ ಅಂತಂದ್ರೆ ಸುಯೋಧನನನ್ನ ದುರ್ಯೋಧನನನ್ನ ಕೃಷ್ಣದೇವರ ಸನ್ನಿಧಿಯಲ್ಲಿ ಭೀಮಸೇನ ನಕ್ಕರು ಎಲ್ಲಿ ಬರುತ್ತೆ ಈ ಪ್ರಕರಣ ಈ ಮಯಸಭಾ ನಿರ್ಮಾಣ ಆಗಿದೆ ಎಲ್ಲರೂ ಆ ಯಾಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಟರು ನಾವೊಂದು ಐದ್ ದಿವಸ ಇಲ್ಲೇ ಇರುತ್ತೆ ಏನಿಂತ ದುರ್ಯೋಧನ ಉಳ್ಕೋತಾನೆ ನಮಗೆ ಖಜಾನ್ ಚಿಂತಾವನೆ ಮಾಡಿಬಿಟ್ಟಿತ್ತು ಅವನಿಗೆ ಸಕಲ ಸಂಪತ್ತನ್ನು ಅವನೇ ಪಾಂಡವರಿಗೆ ಏನ್ ಬಂತು ಏನೋ ಲೆಕ್ಕಾಚಾರದ ಜವಾಬ್ದಾರಿ ಹುಡುಗರೇ ಹುಡುಗ ದೊಡ್ಡ ಪದವಿ ಪಾಂಡವರಿಗೆ ಸಂಪತ್ತು ಏನೇನು ಬಂತು ಏನೇನು ಹೋಯ್ತು ಅದೊಂದು ಆಧಿಪತ್ಯ ಕೊಟ್ಟ ಹಾಗೆ ಅಕೌಂಟೆಂಟ್ ಸಾಮಾನ್ಯ ಅಲ್ಲ ಅದು ಅದನ್ನೆಲ್ಲ ಏನ್ ಬಂತು ಎಷ್ಟು ಬೆಲೆ ಬಾಳುತ್ತೆ ಅದನ್ನೆಲ್ಲ ವಿಭಾಗ ಮಾಡಿ ಅದಕ್ಕೆ ಒಳ್ಳೆ ಚಾಣಾಕ್ಷ್ಯತನ ಇರುವವರು ಬೆಲೆ ಬಾಡುವಂತಹ ವಸ್ತುಗಳನ್ನು ನೋಡಿದ ಒಬ್ಬ ರಾಜ ಅಥವಾ ಚಕ್ರವರ್ತಿ ಅಂತವ್ರಿಗೆ ಮಾತ್ರ ಕೊಡಬಹುದು ಅವನ ಸ್ಥಾನಕ್ಕೆ ಕುಂದು ಬರದೇ ಇದ್ದಂತೆ ದುರ್ಯೋಧನಿಗೆ ಆ ಸ್ಥಾನ ಕೊಟ್ಟಿದ್ದು ಅದೇನೇ ಅವನು ಕಮ್ಮಿ ಮಾಡಿರಲಿಲ್ಲ ಆದ್ರೆ ಅವ್ನು ಬಾಯ್ ಬಡ್ಕೊಳ್ಳೋ ಹಂಗಾಗಿತ್ತು ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಇದು ಬಂತು ಇದು ಬಂತು ಇದು ಬಂತು ಇದು ಬಂತು ಬಾಯ್ ಬಾಯ್ ಬಡ್ಕೊತು ಮೊದಲೇ ಮುರುಗು ಹೋಗಿಬಿಟ್ಟಿದೆ ಕೆಲವು ಆ ಸಂದರ್ಭದಲ್ಲಿ ಮನೆಯಲ್ಲಿ ನೋಡಿ ಯಾರಿಗೂ ತನ್ನ ಸ್ನೇಹಿತನ ಮದುವೆ ಆಗ್ತಾ ಇರುತ್ತೆ ಇವನ ಮದುವೆ ಆಗಿರೋಲ್ಲ ವಯಸ್ಸು ಜಾಸ್ತಿ ಆಗಿರುತ್ತೆ ಮಕ್ಕಳಾಗಿಬಿಟ್ಟಿರ್ತಾರೆ ಯಾರಿಗೂ ಇವನು ಮಕ್ಕಳಾಗಿರಲ್ಲ ಬಾಯಿ ಬಾಯ್ ಬಿಡುಗುತ್ತಿರ್ತಾರೆ ಬೇರೆಯವ್ರಿಗೆ ಮಾತ್ಸರ್ಯ ಅನ್ನ ನೋಡು ವಿಪರೀತ ಕೆಲಸ ಮಾಡುತ್ತೆ ಈ ದುರ್ಯೋಧನ ತದ ಆಕಾರ ಆಗಿಬಿಟ್ಟಿದ್ದಾನೀಗ ನನಗೆ ಆ ಲೋಭ ಸಂಪತ್ತಿನ ಲೋಭ ಮಾತ್ಸರ್ಯ ಇದರ ಮೇಲೆ ಎಲ್ಲ ಒಂದು ಅವನ ಬಾಯಿ ಬಿಡ್ಕೊಂಡಿದ್ದ ಅದನ್ನೇ ಭಾರತದಲ್ಲಿ ಅಲ್ಲ ಇವರೆಲ್ಲ ರಾಜರ ಕ್ಷತ್ರಿಯರ ಮೂರ್ಖರು ವೈಶ್ಯರು ಕಪ್ಪ ಕಟ್ಟಿ ರಾಜರ ಬಳಿಯಲ್ಲಿ ಕೈ ಕಟ್ಟಿಕೊಂಡು ನಿಲ್ತಾರೆ ಹಲ್ಲಿಗಿಂಜುಕೊಂಡು ಎಲ್ಲ ದೇಶದ ತಲೆ ಮೇಲೆ ಹಾಗೆ ಹೊತ್ತುಕೊಂಡ್ಬರ್ತಾರೆ ಸಂಪತ್ತನ್ನ ಧರ್ಮರಾಜರೇ ಧರ್ಮರಾಜರೇ ಅಂತಾರೆ ಇವರು ಯಾರು ಮೀಸೆ ಇಲ್ವಾ ಇವರ್ಯಾರು ಗಂಡಸರೇ ಅಲ್ವಾ ಇವರ್ಯಾರು ಕ್ಷತ್ರಿಯರೇ ಅಲ್ವಾ ಅಂತ ಬೈಕೊತಾರೆ ಅಷ್ಟು ಪ್ರತಾಪ ಇದೆ ಹಿಮಾರ್ಜುನರ ಪ್ರತಾಪ ಹಾಗೆತ್ತು ಆ ರೀತಿಯಲ್ಲಿ ಬಡದು ಜಗತ್ತಿನ ಸಂಪತ್ತನ್ನು ಕತ್ಕೊಂಡು ಬಂದಿದ್ದಾರೆ ಅದರಲ್ಲೂ ಆ ಜಲಾಸಂಧನ ಸಂಹಾರ ಮಾಡಿದ್ರು ಭೀಮಸೇನ ದೇವರ ಪರಾಕ್ರಮ ಒಬ್ಬರು ತುಟಿ ಬಿಟ್ಟು ಕಂಡಿಲ್ಲ ಯಾರು ಯಾವಾಗ ಜಲಾಸಂಧನ ಭಯಂಕರವಾದ ಕಗ್ಗೊಲೆಯನ್ನು ಕೇಳಿದ್ದರು ಚರಿತ್ರೆ ಭೂಮಂಡಲ ನಡುಗು ಹೋಗಿತ್ತು ಅದು ಇಡೀ ಭೂಮಂಡಲದಲ್ಲಿ ಅವತ್ತು ಯಾಕೆ ನಡುಕೋ ಹುಟ್ಟಿತು ಅಂತ ಭೂಕಂಪ ಅಲ್ಲ ಅದು ನಡುಗಿತ್ತು ಯಾಕೆ ಅಂತ ಅವರವ್ರಿಗೆ ಆಮೇಲೆ ಆಮೇಲೆ ಸುದ್ದಿ ಬಿಟ್ಟು ಇಲ್ಲ ಜಲಾಸಂಧನ ಸತ್ತ ಹೋದಾ ಹೃದಯಾಘಾತ ಕೂಡ ಕೆಲವರಿಗೆ ಸಂತೋಷ ಆದರೆ ಅವರಿಗಿಂತ ಪರಾಕ್ರಮಿ ಇನ್ನೊಬ್ಬ ಹುಟ್ಟುಕೊಂಡಿದ್ದಾನಲ್ಲ ಅಂತ ದುಃಖ ಭಯ ಎಲ್ಲಿ ಬರ್ತಾನೋ ನಮ್ಮನೇನು ಮಾಡ್ತಾನೋ ನಮಗೇನಾಗುತ್ತೋ ಯಾಕೆ ಬಡ ಬಕ ಹಿಡಿಂಬಾದುಗಳನ್ನ ಅನಾಯಾಸವಾಗಿ ಸುದ್ದಿ ಗೊತ್ತಿಲ್ಲದೆ ಸತ್ತು ಹೋದರು ಇವರು ಕಾಡಲ್ಲೂ ಹೋದಾಗ ನರಮಾಂಸ ಭಕ್ತರು ರಾಮಾಯಣ ಕಾಲದವರು ಇವಾಗಿದ್ದಾನೆ ಭೀಮಸೇನ ಅಂತಂದರೆ ಶಿಶುಪಾಲ ಮನೆಯಲ್ಲೂ ಒಂದು ತಿಂಗಳು ಆತಿಥ್ಯ ಮಾಡಿ ಕಪ್ಪ ಕೊಟ್ಟು ಇವೆಲ್ಲ ಪ್ರಕರಣಗಳನ್ನು ನಡೆದಿದ್ದಾಗ ಇದೆಲ್ಲ ನೋಡಿದವರು तल मेले हम संपत्त को भाई मोदले उसे आज स्वलपसाच नाकमाशी अ दूर इकूल साकुह दलाटे नूति जगह यद दल अल ನೀವು ಕೈಯೋ ಕಾಲ ಎಲ್ಲ ತಾಕ್ಬಿಡಿ ನನಗೂ ಹೊಡ್ಕೊಂಡು ಹೋದ ಅಷ್ಟು ದುರಂಕಾರವಾಗಿ ಅಂತ ತಗೊಂಡ್ಬಿಡ್ತಾರೆ ಅದು ಅಲ್ಲಿದ್ದಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬೇರೆ ಕಡೆಗೆ ಬೇರೆ ಕಡೆ ದುಃಖ ಆಗಿದೆ ಅದು ನಿಮಗೆ ವ್ಯಕ್ತ ಮಾಡ್ತಾ ಇರ್ತಾರೆ ದುರ್ಯೋಧನನಿಗಾಗಿದ್ದು ಮೊದಲೇ ನೋವಾಗಿದೆ ನೀರಿನ ಹಂಟದಲ್ಲಿ ಬಿತ್ತಲ್ಲ ಪಂಚೆ ಎತ್ತದ ಅದನ್ನು ಹಿಂಪಿಸಲಿದೆ ನಕ್ಕಲು ಅದು ಬೇಕಾಗಿ ಅಂತ ಅದರ ಚಿತ್ರಣದಿಂದ ಅದನ್ನು ಭೀಮ ಪ್ರಾಹಸತ್ ಕೃಷ್ಟಸನ್ನಿಧು ಇತಿ ವಾಕ್ಯೇಶು ಬಹುಶಃ ಜ್ಞಾನಂದೇ ನಿರ್ಣಯ ಅನಿರ್ಣಯಿತು ಕೃಷ್ಣಸ್ಯ ಪೂರ್ವ ಮುಕ್ತ ಗತಿಸ್ತ ಕೃಷ್ಣ ಪರಮಾತ್ಮ ಹೊರಟು ಬಿಟ್ಟಿದ್ದ ಹೊರಟ ಮೇಲೆ ಆಮೇಲೆ ದುರ್ಯೋಧನೆ ಬಿತ್ತಿದ್ದು ಆಮೇಲೆ ಹಿಂಸೆಯನ್ನು ನಕ್ಕಿದ್ದು ಅಂತ ಕೆಲವು ಕಡೆಯಲ್ಲಿ ಅಕ್ಕಿ ಹೀಗಿದೆ ಕೃಷ್ಣ ಪರಮಾತ್ಮ ಸಾಲುವನನ್ನು ಕೊಲ್ಲಬೇಕಾಗಿತ್ತು ಸುದ್ದಿ ಬಂದಿತ್ತು ಪ್ರದ್ಯುಮ್ನಿಗೆ ಬಹಳ ತೊಂದರೆ ಕೊಟ್ಟಿರ್ತಾನೆ ಸಾಲ್ವ ತನ್ನ ಜೀವ ಇರೋ ತನಕ ಜಗಳಾಡ್ತೇನೆ ಅಂತ ಪ್ರದ್ಯುಮ್ನ ಹರಿ ಪರಾಕ್ರಮ ತೋರಿಸ್ತಾನೆ ತನ್ನ ತಂದೆ ಬರೋ ಯುದ್ಧ ಮಾಡ್ತಿರ್ತಾನೆ ಪ್ರದ್ಯುಮ್ನ ಚರಿತ್ರೆ ಬಹಳ ಚೆನ್ನಾಗಿದೆ ಆ ಪ್ರಕರಣದಲ್ಲಿ ಅಂಥದ್ದು ಅಕ್ಷಾತ್ತರ ತೇಜಸ್ಸು ನೋಡಬೇಕು ನಾವು ಅರ್ಜುನನ ಚರಿತ್ರೆ ಅಷ್ಟೇ ಕೇಳ್ತೇವೆ ಪೃಥ್ವಿಂದನ ಚರಿತ್ರೆ ಕೇಳಬೇಕು ಇಬ್ಬರು ಸಮಾನ ಕಕ್ಷಾ ಬಂದರು ಒಂದೇ ಕಕ್ಷೆಯಲ್ಲಿ ಬರುವುದು ಇಬ್ಬರದೂ ಅದ್ಭುತ ಪರಾಕ್ರಮ ಹೀಗಾಗಿ ಅದು ಹರಿವಂಶದಲ್ಲಿ ಹೆಚ್ಚು ಗೊತ್ತಾಗುತ್ತೆ ಮಹಾಭಾರತದಲ್ಲಿ ಗೊತ್ತಾಗಲು ಭಾರತದಲ್ಲಿ ಈ ಪ್ರಕರಣದಲ್ಲಿ ಗೊತ್ತಾಗುತ್ತೆ ಅದು ನನ್ನ ಮಗನಿಗೆ ತೊಂದರೆ ನಾನು ಹೊರಡ್ತೇನೆ ಎಂದು ಕಷ್ಟ ಪರಮಾತ್ಮ ಹೊರಡ್ತಾನೆ ಇದೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಏನೇನು ಮಾಡಬೇಕು ಬೆಂಕಿಯಲ್ಲಿ ಹಚ್ಚಬೇಕು ಹಚ್ಚಿ ಹೋಗೋದು ಪರಮಾತ್ಮ ಆದರೆ ಕೆಲವು ಕಡೆಯಲ್ಲಿ ವಾಕ್ಯದಲ್ಲಿ ಏನಿದೆ ಕಷ್ಟ ಪರಮಾತ್ಮ ಇರಲಿಲ್ಲ ಅಂತಿದೆ ಆದರೆ ವಿಚಿತ್ರ ಏನು ಗೊತ್ತೇನು ಬೇಕಾಗಿನೇ ಭೀಮಸಂದಿ ಅವರು ನೋಡಿಕೊಂಡು ನೋಡಿಕೊಂಡು ನಕ್ಕು ನಕ್ಕು ಭೀಮ ನೋಡೋರು ದ್ರೌಪದಿ ನೋಡೋದು ನಗಿಸ್ತಾರೆ ಅವರಿಬ್ಬರ ಕೈಯಲ್ಲಿ ನಗಸಿ ಅವರಿಬ್ಬರು ದ್ವೇಷ ಕಟ್ಟುಕೊಂಡ್ರೇನೆ ಅವನಿಗೆ ಹರಿದ್ವೇಷಕ್ಕಿಂತ ಹೆಚ್ಚು ಇದು ಇದು ಈ ಭಾರತೀಯ ಮುಖ್ಯ ಪುರಾಣರ ದ್ವೇಷಾತಿಶಯದಿಂದಾಗಿ ಇವರಿಬ್ಬರು ಅಲ್ಲಿದ್ದ ಆರಲ್ಲ ಅಂತ ಹರಿದ್ವೇಷ ಅಂದ್ರೆ ಪೂರ್ಣ ಮಟ್ಟದಲ್ಲಿ ಮಾಡ್ತಾನೆ ಅದಕ್ಕೆ ಪೋಷಕವಾದದ್ದು ಈ ವಾಯುದ್ವೇಷ ಮುಖ್ಯ ಪ್ರಾಣ ದ್ವೇಷ ಅತಿಯಾಗಿ ಬೇಕು ಅವರಿಗೆಲ್ಲ ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ದ್ರೌಪದಿ ಇದೆ ದ್ರೌಪದಿಯಂತಹ ಚಲುವೆಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು ಅವನಿಗೆ ಅದಕ್ಕೆ ಏನೇ ಪಾಪ ಬಹಳ ಪಿಚೂರಿ ಮಾಡಿದ್ದ ಅಮ್ಮ ಸಮರ್ಥ ಅಷ್ಟು ಸಾಮರ್ಥ್ಯ ಇರೋದಲ್ಲ ದುರ್ಯೋಧನ ಒಂದು ಅಸಮರ್ಥ ಒಂದು ರೀತಿಯಲ್ಲಿ ಭಾರಿ ಸಮರ್ಥ ಎರಡೂ ಹೌದು ದುರ್ಯೋಧನ ಇದಕ್ಕೆ ಅವನಿಗೆ ನೋವು ಅವನಿಗೆ ಒಂದೇ ತರ ಇರೋಲ್ಲ ನನ್ನದೇ ದೊಡ್ಡ ನೋವು ಅವನಿಗೆ ಗೊತ್ತಿತ್ತು ದ್ರೌಪದಿಯನ್ನೇನು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಯಾಕೆ ಆ ಶುಭ ಧನಸ್ಸು ಅದು ಇದು ಎಲ್ಲ ಇದ್ದಿದ್ದು ಇದೆಲ್ಲ ಗೊತ್ತಿತ್ತು ಅವನಿಗೆ ಪರೀಕ್ಷೆ ಅದಕ್ಕೆ ತಾಯಿ ಏನು ಮಾಡ್ಲಿಲ್ಲ ಕರ್ಣನ ಕರ್ಕೊಂಡು ಹೋಗ್ಬಿಡ್ತಾನೆ ಕರ್ಣ ಅವನ ಕರ್ಣ ಪ್ರತಿಜ್ಞೆ ಮಾಡಿದ್ದ ನಾನು ಗೆದ್ದರೆ ದ್ರೌಪದಿಯನ್ನ ದುರ್ಯೋಧನನ ಕೊಡಬೇಕು ಯಾವ್ಯಾಯ ತಾನ ಗೆದ್ದಂತೆ ಅದನ್ನ ದ್ರೌಪದಿಯನ್ನು ಮಾತ್ರ ದುರ್ಯೋಧನನ ಕೊಡ್ಬೇಕಂತ ಮರ್ಯಾದೆ ಹೋಗಿತ್ತು ಆ ದ್ರೌಪದಿ ದೇವಿ ಅಲ್ಲರ ಮುಂದೆ ದ್ವಾ ನೋಡ್ತಾ ಇತ್ತು ಸೂತ ಪುತ್ರ ಏನು ಮೊದಲು ಓಡಿಸಲಿ ಅಂತ ಬಿಡ್ತಾರೆ ದೊಡ್ಡ ಪ್ರಕಾರ ಅಲ್ಲೂ ವ್ಯತ್ಯಾಸ ಇದೆ ಮೊದಲು ಆಡಿದ್ದ ಆಮೇಲೆ ಆಡಿದ್ದ ಅಂತ ಅಲ್ಲೂ ಒಂದು ವ್ಯತ್ಯಾಸ ಇದೆ ಅಲ್ಲೂ ಆಚಾರ ಮುಂದೆ ನಿರ್ಣಯ ಕೊಡ್ತಾರೆ ಅದನ್ನು ಸೂತ ಇವನ್ ನೂರು ಸತಿ ಬಿಲ್ ಕಟ್ಟಿದ್ರು ಕೂಡ ಇವ್ನ ಮದುವೆ ಬಿಡ್ತಾರೆ ಬೇಕಾದ್ರೆ ಸುಮ್ಮನೆ ಕಟ್ಟಕೊಂಡು ಹೋಗಿದೆ ಬೇಕಾದ್ರೆ ಸಾಮರ್ಥ್ಯನೂ ಇಲ್ಲ ಕಟ್ಟಿದ್ರು ಪ್ರಯೋಜನ ಇಲ್ಲ ಆ ಮರ್ಯಾದೆ ಹೋಗಿರುತ್ತೆ ಅದು ಇಂಡೈರೆಕ್ಟ್ ಆಗಿ ಯಾರು ಪರವಾಗಿ ಬಂದಿರ್ತಾನು ದುರ್ಯೋಧನ ಮರ್ಯಾದೆ ಹೋಗ ಹಾಗೆ ಇದು ವಿಪರೀತ ಮರ್ಯಾದೆ ಹೋಗುತ್ತೆ ಒಬ್ಬ ಬ್ರಾಹ್ಮಣ ಕುಮಾರವನ್ನು ಕಟ್ಕೊಂಡು ಹಾಗಾಗಿತ್ತು ಅದನ್ನೋಡಿದ್ರೆ ಆಮೇಲೆ ಪಾಂಡವರು ಮರ್ಯಾದೆ ಹೋಗೋಣ ಅಂದ್ರೆ ಏನೂ ಇದು ಕಮ್ಮಿ ಅಲ್ಲ ಅವನಿಗೆ ಮೊದಲೇ ತನಗೆ ಬೇಕು ಅಂತ ಒಳಗಿತ್ತು ಹೇಳ್ಕೊಳ್ಳೋ ಹಾಗಿಲ್ಲ ಅದು ಸಿಗಲಿಲ್ಲ ಕಳೆದ ಆ ಸಿಟ್ಟಿಗೋಸ್ಕರ ಕಾಶಿರಾಜನ ಮಗಳನ್ನು ಹೋಗಿ ಹೀಗೆ ಅಪಹರಣ ಮಾಡ್ತಾನೆ ಒಬ್ಬ ಬಲಿಷ್ಠ ಇದ್ದ ಕಾಶಿ ರಾಜ್ಯೋಧನ ಸೋದ ಕಥೆ ಇದು ದುರ್ಯೋಧನ ಕಟಾಕ್ ಬಿಡ್ತಾರೆ ಈ ಊಟಕ್ಕೆ ಕೊಡಬೇಕೆಲ್ಲರೂ ಪಾಂಡವರು ಬಂದು ಒಂದು ವರ್ಷ ಬಂದೇ ಇರೋಲ್ಲ ಈ ಕಡೆಗೆ ಪಾಂಡವರು ದೃಪದರಾಜನ ಮನೆಯಲ್ಲೇ ಇರ್ತಾರೆ ಅದಾದ ಮೇಲೆ ಪಾಂಡವರು ಇಲ್ಲಿಗೆ ಬರೋದು ಎಲ್ಲ ಬೈತಾರೆ ಚೆನ್ನಾಗಿ ನಿನ್ನ ತಮ್ಮನ ಮಕ್ಕಳನ್ನು ಬಿದ್ದಿದ್ದಾರೆ ಎಂದರೆ ನೀನು ಮರ್ಯಾದೆ ಹೋಗೋ ಸ್ಥಿತಿ ಕರೆಸು ಮಗಳು ಅಂತ ಹೇಳಿ ವಿಧುರಾದಿಗಳ ಬೈತಾರೆ ಕರೆಸ್ಕೊಳ್ತಾನೆ ಆ ಕಾಲಕ್ಕೆ ಕರ್ಸ್ಕೊಂಡಾಗ ಕೆಲವು ದಿವ್ಸ ಇಲ್ಲಿ ಇರ್ತಾರೆ ಗಾಂಧಾದಿಯಲ್ಲಿ ಇದ್ದೇವೆ ಅಂದ್ಬಿಡ್ತಾರೆ ನನ್ನ ಮಗ ಕೆಲವು ದಿವಸ ಬದುಕಬೇಕಮ್ಮ ಕುಂತಿರೇ ಇರಿ ಅರ್ಧ ರಾಜ್ಯ ಆಯಿತು ಬೇರೆ ಬೇರೆ ಭಾಗ ಆಯಿತು ಅಂದ್ರೂ ಚಿಂತೆ ಇಲ್ಲ ನಿನ್ನ ಸೊಸೆಯ ಸೌಂದರ್ಯ ನೋಡಿದ್ರೆ ನನ್ನ ಮಗ ಬೇಗ ಸಾಯ್ತು ಮುಟ್ಟಿ ನೋಡಿ ಹೇಳ್ತಾಳು ಅದನ್ನ ಕರ್ಕೊಂಡು ಹೋಗಬಳು ಇನ್ನೊಂದು ರಾಜ್ಯ ಬೇಕಾದ್ರೆ ತಗೊಂಡು ಹೋಗಿರಿ ಭಾಗ ಮಾಡ್ಕೊಂಡು ಹೋಗಿ ಇಲ್ಲಿರೋದು ಬೇಡ ಅಂತ ನಂದನಿದೇವಿ ಇದೆಲ್ಲ ತಿಳುವಳಿಕೆ ಹೆಚ್ಚು ಪ್ರಕರಣ ನಡೆದಿರೋದ್ರನ್ನೆಲ್ಲ ಗೊತ್ತಿರುತ್ತೈತಿ ಅಷ್ಟೊಳಗೆ ಅವ್ರು ಕೆಲವು ದಿವ್ಸ ಅಲ್ಲಿ ಇರ್ತಾರಷ್ಟೇನೆ ಅವ್ರು ಆಮೇಲೆ ಪ್ರಶ್ನೆ ಕೊಟ್ಟಿರ್ತಾರೆ ಇಂದ್ರ ಪ್ರೋದ್ರೊಳಗೆ ಈಗಲಾ ಎಲ್ಲ ಊಟಕ್ಕೆ ಕೂಡಬೇಕು ಇನ್ನೇರು ಬಿವ್ರು ಊಟಕ್ಕೆ ಅಂತ ಕೂಡಬೇಕು ಧರ್ಮರಾಜ್ರು ಮಾರಿ ಸಪ್ಪೆ ಹಾಕಿರ್ತಾರೆ ಯಾಕಣ್ಣ ಏನಾಯ್ತು ಬಾಳ ದು ಊಟಕ್ಕೆ ಬಂದಿರ್ಲಿಲ್ಲ ನಮ್ಗ ಊಟಕ್ಕೆ ವಿಷ ಆಗ್ ಬಂದ್ರೆ ಏನು ಬರದೇ ಇದ್ರೆ ನೀವು ಊಟ ಮಾಡುವಂತೊಡ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದಾರಪ್ಪ ಜೋರ್ ಮಾತಾಡಬೇಡ ಕಾಶಿರಾಜನ ಆಸ್ಥಾನಕ್ ಹೋಗಿದ್ದ ಕಟ್ಟಿದಾರಂತೆ ನಾವು ಮಾಡ್ಬೇಕಾಗಿತ್ತು ಯಾರೋ ಪುಣ್ಯಾತ್ಮ ಮಾಡಿದ ಉಡುಗೇರೆ ಕೊಟ್ಟು ಕಳಿಸ್ತಿ ಉಡುಗೇರೆ ಕೊಟ್ಟು ನಾವ್ ಕೊಟ್ಟು ಬರಲಿಲ್ಲ ಸಂದರ್ಭದಲ್ಲ ದೊಡ್ಡಪ್ಪ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ ಅದನ್ನ ನೀವು ಸಂಸಾರದ ಮೌಲ್ಯಗಳನ್ನ ಮಾತುಗಳನ್ನ ಸ್ವಾರಸ್ಯ ಕೇಳಬೇಕು ಭಾರತ ಕೇಳಬೇಕು ಬೇರೆ ಕಡೆಯಲ್ಲಿ ಇಲ್ಲ ಆಗ ಇಲ್ಲ ಇಲ್ಲಪ್ಪ ಹಾಗನ್ನಬಾರದು ನನಗೋಸ್ಕರ ಅದು ನಾನು ಬಿಡಿಸಿಕೊಂಡು ಬಾ ಹಿಂಸೆಂದೇವ್ ಲೆಕ್ಕಾಚಾರ ಹಾಕುದು ಬಿಡಿಸಿಕೊಂಡು ಬಂದ್ರೆ ಅವನಿಗಾಗುವಷ್ಟು ಅಪಮಾನ ಅವನು ಅಲ್ಲೇ ಬಿದ್ದಿದ್ರು ಅಷ್ಟು ಅಪಮಾನ ಅಡ್ಜಸ್ಟ್ ಆಗಿಬಿಡುತ್ತೆ ಅಲ್ಲೇ ಇದ್ದರೆ ಕರಗಿದ್ರೆ ನಾಲ್ಕು ದಿವಸ ಹಾಕಿದ್ರೆ ಅಲ್ಲೇ ಇದ್ರು ಅಲ್ಲೇ ಅದನ್ನ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತದೋ ಅಂತ ನೀಚ ಅದಕ್ಕೆ ನಾನು ಹೋಗಿಬಿಡಿಸಿಕೊಂಡು ಬಂದರೆ ಇಡೀ ಜೀವನವನಿಗೆ ನಾನು ಕೊಟ್ಟ ಭಿಕ್ಷೆ ಅವನ ಪ್ರಾಣ ಕರ್ಮ ಬರೋಣ ಆಗ್ತಾರೆ ಅದು ಅದು ಒಳಗಡೆಯಲ್ಲ ಅವ್ರಿಗೆ ಅದರ ಮಹತ್ವ ಗೊತ್ತು ನೋಡಿ ನಕ್ ಬಿಡ್ತಾರೆ ಅದು ಗೊತ್ತಿತ್ತು ಧರ್ಮರಾಜರು ಸುಮ್ಮನೆ ಅಲ್ಲ ಅವರ ವ್ಯಂಗ್ಯ ಅವರಲ್ಲಿದ್ದ ಕ್ರೌರ್ಯ ಯಾರಿಗೂ ಅರ್ಥ ಆಗೋಲ್ಲ ಅವರು ಬರೀ ಸೌಮ್ಯ ಸ್ವಭಾವ ಅಂತ ಅಷ್ಟೇ ಕಾಣುತ್ತೆ ಒಳಗಡೆಯಲ್ಲಿ ವೇಕಾಷ್ಟ ಅವರಿಗೆ ಅವರು ಇನ್ನೂ ಇದಕ್ಕೆ ಕಳಿಸಿದಾಗ ಇದೇ ಮಾತನ್ನು ಬಾಯಿಬಿಟ್ಟು ಹೇಳ್ತಾರೆ ದುರ್ಯೋಧನನನ್ನ ನೀನು ಬದುಕಿಸಿ ಕಳಿಸಿ ಕೊಡು ಸಾಕು ನಾವದಕ್ಕಿಂತ ಅವನು ಕೊಡುವ ಶಿಕ್ಷೆ ಬೇರೆ ಇದಿಲ್ಲ ಅಷ್ಟೇ ಬಹುಗಂಭೀರ ಅವ್ರ ಮಾತು ಧರ್ಮರಾಜರು ಅಷ್ಟು ಕಳಿಸ್ತಾರೆ ಏನು ಮಾತಾಡೋದು ಇಲ್ಲ ಘೋಷ ಯಾತ್ರಕ್ಕೆ ಬಂದಾಗ ಗಂಧರ್ವರು ಕಟ್ಟಾಕಿರ್ತಾರ ಬೆನ್ನು ತಟ್ಟಿ ದೊಡ್ಡಪ್ಪ ದೊಡ್ಡಮ್ಮನ ಮರ್ಯಾದೆ ತೆಗಿಬೇಡಪ್ಪ ಅವ್ರು ಬಹಳ ಸಂತೋಷದಿಂದ ನೋಡಿಕೊಂಡಂತೆ ಕಳಿಸ್ತಾರೆ ಘೋಷ ಯಾತ್ರ ಆದ ಇವರು ನೋಯಿಸ್ಲಿಕ್ಕೆ ಬಂದಿರ್ತಾರೆ ಇಂತಹ ಬಹಳ ತೂಕದ ಮಾತನಾಡುವವರು ಧರ್ಮರಾಜರು ಹೇಳಿತಾರೆ ಹೋಗಿ ಕರ್ಕೊಂಡ್ಬಿಡ್ತಾರೆ ಅಲ್ಲಿ ಹೋಗಿ ಬಡದು ಕಾಶಿರಾಜ್ ಕೊಂದೇ ಬಿಡ್ತಾರೆ ಕಾಶಿರಾಜನ್ ಅವನೊಬ್ಬ ದುಷ್ಟ ಇರ್ತಾನ ಅವ್ನು ಕೊಂದು ದುರ್ಯೋಧನ ಹತ್ತು ಹುಕುದ್ರೆ ಹತ್ತು ಅಂತ ಹೇಳಿ ಹತ್ತಿಟ್ಕೊಂಡು ರಾತ ಹಚ್ಚಿ ಆ ಗಂಡ ಕರ್ಕೊಂಡು ಬಂದು ಬಿಟ್ಟ ಅವ್ರು ನೋಡೋದು ಇಲ್ಲ ಒಳಗೆ ಹೊಟ್ಟೋಗ್ತಾರೆ ತಮ್ಮಂದ್ರೆ ಅಪ್ಗೋತಾರೆ ಬೆಕ್ಕಿ ಬಿದ್ದು ಹೋಗಿರ್ತವ್ ಹೊಡಗಡೆಯಲ್ಲಿ ದ್ರೌಪದಿ ಸಿಗಲಿಲ್ಲ ದ್ರೌಪದಿ ಜಾಗದಲ್ಲಿ ಹಿಂಗ್ಯಾರನ ಕಟ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ ಇಟ್ಟು ಮರ್ಯಾದೆ ಕಟ್ಕೊಂಡ್ ಬರ್ತಾನೆ ಒಂದಲ್ಲ ದುರ್ಯೋಧನಗಾದ ಅಪಮಾನ ಅದಕ್ಕೆ ಪಾಂಡವರನ್ನು ಕೊಲ್ಲೇಬೇಕು ಅಂತ ಕಾಯ್ತಿರ್ತಾನೆ ಪಾಂಡವರಿಗೆ ಎಷ್ಟು ಸಾಧ್ಯ ಅಷ್ಟು ಹಿಂಸೆ ಕೊಡಬೇಕು ಎಷ್ಟು ಸಾಧ್ಯ ಅಷ್ಟು ಕೊಲ್ಲಬೇಕು ಅವರಿಗೆ ಒಳಗಡೆಗಳಲ್ಲಿ ಆ ಇನ್ನೊಬ್ಬರಿಗೆ ಕಲ್ಪನೆ ಮಾಡ್ಕೊಳಕ್ಕೆ ಆಗೋಲ್ಲ ಅಷ್ಟು ದ್ವೇಷಾತಿಶಯ ಇದೆಲ್ಲ ಇದು ತನ್ನ ತಪ್ಪುಗಳು ಅದು ಬೇರಿದ್ದಲ್ಲ ತನ್ನ ತಪ್ಪುಗಳಿಂದ ಅವ್ರ ಮೇಲೆ ದ್ವೇಷ ಮಾಡೋದು ಈ ಪ್ರಸಂಗದಲ್ಲಿ ಅಲ್ಲಿ ನಕ್ಕಿತ್ತು ಪ್ರಕಟಣೆ ಇಲ್ಲಿ ಬಂದಿದೆ ಅದು ಕೃಷ್ಣದೇವರೇ ನಿಂತು ಮಾಡಿಸಿದ ಅಂತನ್ನೋದು ಸಮಸ್ತ ಶಾಸ್ತ್ರಗಳಿಗೆ ಸಮ್ಮತವಾದ ಕ್ರಮದ ಪದ್ಧತಿ ಆದರೆ ಒಂದು ಕಡೆಯಲ್ಲಿ ಮಾತ್ರ ಅನಿರ್ಣಯಿತು ನಿರ್ಣಯ ಮಾಡದೇ ಇದ್ದಾಗ ಕೃಷ್ಣಸ ಪೂರ್ವಮುಕ್ತ ಗತಿಸ್ತಃ ಕೃಷ್ಣದೇವರು ಹೊರಡೋದಕ್ಕಿಂತ ಪೂರ್ವದಲ್ಲಿ ಈ ಗತಿ ನಡೆದು ಹೋಯಿತು ಪೂರ್ವದಲ್ಲೇ ಪೂರ್ವಮುಕ್ತ ಗತಿ ಕೃಷ್ಣ ಕೃಷ್ಣ ಪರಮಾತ್ಮ ಮೊದಲೇ ಹೊರೋಗಿದ್ದ ಅಂತ ಚಿತ್ರಣ ಇದೆ ಅಂತ ವ್ಯತ್ಯಾಸಸ್ತೇವ ಮಾದ್ಯಶ್ಚ ಪ್ರಾತಿರೌಮ್ಯಾದಯ ಕ್ರಮ ಇದರಂತೇ ವ್ಯತ್ಯಾಸಗಳು ಪ್ರತಿಲೋಮಾದಿಗಳು ಇಂಥದ್ದುಗಳೆಲ್ಲ ಬೇಕಾಷ್ಟು ಇರ್ತವೆ ಅದನ್ನೆಲ್ಲ ಇಟ್ಟುಕೊಂಡು ದೃಶ್ಯಂತೆ ಭಾರತಾದ್ಯು ಲಕ್ಷಣ ಗ್ರಂಥದಸ್ತ ಲಕ್ಷಣಗ್ರಂಥತೆಯ ಲಕ್ಷಣಗ್ರಂಥ ಅಂತ ಒಂದಿದೆ ಅಂತಾರೆ ಈಗ ಯಾವುದು ನನ್ಗೆ ಗೊತ್ತೇ ಆಗೋಲ್ಲ ಲಕ್ಷಣ ಗ್ರಂಥಾದಿಗಳನ್ನೆಲ್ಲ ನೋಡಿದಾಗ ಭಾರತಾದಿಗಳಲ್ಲಿ ಇದು ಗೊತ್ತಾಗುತ್ತೆ ಜ್ಞಾಯಂತೆ ಬಹುರ್ವಾಕ್ಯ ನಿರ್ಣಯ ಗ್ರಂಥದಸ್ತಥ ನಿರ್ಣಯ ಗ್ರಂಥಾದಿಗಳನ್ನು ಇಟ್ಟುಕೊಂಡು ನೋಡಿದಾಗ ಮಾತ್ರ ಇವೆಲ್ಲ ಅರ್ಥ ಆಗುತ್ತೆ ತಸ್ಮ್ ದ್ವಿನಿರ್ಣಯ ಗ್ರಂಥ ಗ್ರಂಥ ಆಶೀತ್ಯಾ ನೆರಳು ಯೋ ಎದುಕೊಂಡು ಏನೇನೋ ಹೇಳಿದ್ದಾರೆ ಹೊಡೆಯವರು ಇದ್ದಾರೆ ತಾತ್ಪರ್ಯವರ ಬಗ್ಗೆ ಸುಮ್ನೆ ದೂರ ನಿಂತುಕೊಂಡು ಅಲ್ಲಿ ಇಲ್ಲಿ ವಾಕ್ಯ ಪ್ರಯೋಗ ಆಗಲಿ ಇಲ್ಲಿ ಛಂದಸ್ಸಿನ ಗತಿಯಾಗಲಿ ಇಲ್ಲಿ ಆಚಾರ್ಯ ಹಿಂದೆ ಮುಂದೆ ಮಾಡಿದ ಅನ್ವಯಗಳಾಗಲಿ ಇದು ಯಾವುದ್ರ ಬಗ್ಗೆನೂ ದೊಡ್ಡ ದೊಡ್ಡ ಯುದ್ಧಾಂಸ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಬಿಟ್ಟಿದ್ದಾರೆ ಬಹುದೊಡ್ಡ ಪರಿಮಿತರು ಕೂಡ ಮತ್ತೆ ಇಷ್ಟಾಗಿ ಅಪಿ ದೀಕ್ಷಿತ ವಿದ್ಯಾರಣ್ಯ ಪ್ರವೃತ್ತಿಗಳು ತಾತ್ಪರ್ಯ ನಿರ್ಣಯಾದಿಗಳ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಒಂದು ಮಾತಾಡಿಲ್ಲ ಅವರು ಮಹಾಭಾರತಕ್ಕೆ ಏನೋ ಒಂದು ನಿರ್ಣಯ ಕೊಟ್ಟಿದ್ದಾರೆ ನಾವು ಸ್ವಲ್ಪ ಭಾರತಕ್ಕೆ ಏನೋ ನಿರ್ಣಯ ಕೊಡ್ತೇವೆ ಅಂತ ಸಾಹಸ ಕೈಯೂ ಹಾಕಲಿಲ್ಲ ತಂಟೆಗೆ ಬರಲ್ಲ ಮಹಾಭಾರತ ರಾಮಾಯಣ ಕಥೆ ಅದಲ್ಲ ಸುಮ್ಮ ಕಥೆ ಕಥೆ ಕೇಳ್ಕೋತಾ ಇರಬೇಕಷ್ಟೇ ಅದಕ್ಕೆ ಅಷ್ಟೆಲ್ಲ ಏನು ಮಹತ್ವ ಕೊಡಬೇಕಾಗಿಲ್ಲ ಒಮ್ಮೆ ಹಿಂಗೆ ಒಮ್ಮೆ ಹಾಗೆ ಕಥೆ ಹೇಳ್ತಿರ್ತಾರಪ್ಪ ಕತೆ ಹೇಳೋದಕ್ಕೆಲ್ಲ ಅಷ್ಟೊಂದೇನು ಬ್ರಹ್ಮಸೂತ್ರ ಉಪನಿಷತ್ತು ಅದೆಲ್ಲ ನಮ್ಮ ಕೀರ್ತಿ ಬರೋದು ಅದಲ್ಲ ಅದನ್ನೆಲ್ಲ ಹೇಳ್ಕೊಳ್ಳ್ರಿ ಚರ್ಚೆ ಮಾಡಿ ಪ್ರೌಢಿಮೆ ಕೊಡುತ್ತೆ ಇಂಥ ಮೋಸಗಾರವರಲ್ಲ ಹೀಗಾಗಿ ಯಾರು ಭಾರತ ರಾಮಾಯಣ ಮಹಾಭಾರತ ತಂಟೆಗೆ ಹೋಗಿಲ್ಲ ಯಾರು ಬೇರೆ ಯಾರೋ ಪ್ರಯತ್ನ ಕೂಡ ಮಾಡಲಿಲ್ಲ ಅದು ಉಕ್ತಮ ಲಕ್ಷಣಶಾಸ್ತ್ರೇ ಚ ಕೃಷ್ಣದ್ವೈಪಾಯ ಓದಿದೆ ಲಕ್ಷಣಶಾಸ್ತ್ರ ಯಾರು ಮಾಡಿದ್ದಾರೆ ಲಕ್ಷಣಶಾಸ್ತ್ರ ಅಂತಾನೆ ಇದೆ ಅದು ವೇದವ್ಯಾಸ್ತ್ರೆಯವರೇ ನಿರ್ಮಾಣ ಮಾಡಿದ್ದಾರೆ ತ್ರಿಭಾಷಾ ಯೋನ ಜಾನಾತಿ ಪ್ರೀತೀನಾಂ ಮೂರು ಭಾಷೆಗಳನ್ನ ತಿಳಿದಿರಬೇಕು ಪ್ರಧಾನವಾಗಿ ಮುಖ್ಯ ಭಾಷಾ ಸಮಾಧಿ ಭಾಷಾ ಅದರಂತೆ ದರ್ಶನ ಭಾಷಾ ಅಂತ ಈ ಮೂರು ತರಹದ ಭಾಷೆಗಳು ಗೊತ್ತಿಲ್ಲದೆ ಇದ್ರೆ ನೂರು ತರಹದ ರೀತಿಗಳು ಗೊತ್ತಿಲ್ಲದೆ ಇದ್ರೆ ರೀತಿಗಳು ಭಾಷೆ ಸಂಸ್ಕೃತನೇ ಭಾಷೆ ಮತ್ತೆ ಬೇರೆ ಭಾಷೆ ಅಲ್ಲ ಆಡುವ ಕ್ರಮ ಆಡುವ ಶೈಲಿಯನ್ನ ಭಾಷಾ ಅಂತಾರೆ ಆಡುವಾಗ ಕೆಲವು ಭಂಗಿಗಳನ್ನ ಬಳಕೆ ಮಾಡ್ತಾರಲ್ಲ ಅದನ್ನ ರೀತಿ ಮೇಲ್ಮಟ್ಟಕ್ಕೇನು ವ್ಯತ್ಯಾಸ ಗೊತ್ತಾಗಲ್ಲ ಭಾಷಾ ಅಂತಂದರೆ ನಾವು ಸಂಸ್ಕೃತ ಕನ್ನಡ ಹಿಂದಿ ಇಂಗ್ಲೀಷು ಇನ್ನೊಂದು ಆ ಭಾಷೆಗಳಲ್ಲ ಇಲ್ಲಿ ಭಾಷಾ ಅಂತಂದರೆ ಭಾಷಣ ರೀತಿಯೇ ಭಾಷಣ ಕ್ರಮವೇ ಭಾಷ ಅಂತ ಕರೆದಿದ್ದ ಏನು ಭಾಷಾ ಅಂತಂದರೆ ಸಾಧಾರಣ ಹಿಂದೆ ಬಂದಿದೆ ಅದು ಹಿಂದೊಂದು ಆವೃತ್ತಿ ತೊಗೊಂಡಿದ್ದಾರೆ ಅದನ್ನು ಆರಂಭದಲ್ಲಿ ದ್ವಿತೀಯಾಧ್ಯಾಯ ಅಲ್ಲಿ ಭಾಷಾ ಅಂತಂದರೆ ಹೇಗಿರುತ್ತೆ ಈಗ ನೇರವಾಗಿ ಮಾತಾಡೋರು ಇಂಥವ್ರು ಬಂದರು ಹೀಗಿದ್ರು ಎದ್ದರು ಕೂತರು ಇವರು ಹೋದರು ಅಂತ ಇಷ್ಟೇ ಹೇಳೋದು ಬೇರೆ ಕೆಲವು ವ್ಯಂಗ್ಯ ಶೈಲಿಯಲ್ಲಿ ಮಾತಾಡೋದಿರುತ್ತೆ ಮಾತಾಡುವ ಶೈಲಿ ಸ್ವಲ್ಪ ಬೇರೆಯೇ ಇರುತ್ತೆ ಆ ತರಹದಲ್ಲಿ ಮಾತಾಡುವ ಕ್ರಮಗಳಿದ್ದಾವೆ ಅಂದರೆ ಆ ಶಬ್ದಗಳು ಎರಡೆರಡು ಅರ್ಥ ಕೊಡೋದನ್ನ ಒಟ್ಟಿಗೆ ಸೇರಿಸಿ ಹಾಕ್ತಾರೆ ಆ ಕಾಂಬಿನೇಷನ್ ಇಂದ ಅರ್ಥ ಮಾಡ್ಕೋಬೇಕು ಇಡೊಂದ್ರ ಅರ್ಥಗಳು ಅದು ಗೌಪ್ಯ ಭಾಷಾ ಮತ್ತು ದರ್ಶನ ಭಾಷೆಗಳು ಎರಡೂ ಕಠಿಣ ದರ್ಶನ ಭಾಷಾ ಹೇಗಿರುತ್ತೆ ಬೇರೆ ಬೇರೆ ದರ್ಶನಗಳಲ್ಲಿ ಶಾಸ್ತ್ರದಲ್ಲಿ ಶೈವ ಮತಾದಿಗಳಾದ ಬೇರೆ ಬೇರೆ ಹೇಳಿ ಅದನ್ನೆಲ್ಲ ಹೇಳಿರುತ್ತೆ ಸುಮ್ಮನೆ ಹೇಳ್ತಾರೆ ಅರಿವಂಶಾಧಿಗಳಿಗೆ ಬಂದಿದೆ ಮಿಲ್ಬೋಧಕೇಶ್ವರ ಮಹತ್ವ ಏನು ಒಂದು ಪ್ರತಿಷ್ಠೆ ಮಾಡಿದ ಅವನಿಗೆ ಅಭಿಷೇಕ ಮಾಡಿದ ಆ ಅಭಿಷೇಕ ಆದ ರೀತಿಯಲ್ಲಿ ನೋಡಿದ್ರೆ ಶೈವ ಗ್ರಂಥದಲ್ಲಿ ಹೇಗಿದ ಹಾಗೆ ಸುಮ್ಮನೆ ಅಲ್ಲಿ ಹೇಗಿದೆ ಹಾಗೆ ಇಲ್ಲಿ ಹೇಳ್ಬಿಡ್ತಾರೆ ಇದು ಶೈವ ಮತದ್ದು ಅಂತ ಹೇಳೋಲ್ಲ ಈ ರೀತಿಯಲ್ಲಿ ಹೇಳೋದು ಒಂದು ದರ್ಶನ ಭಾಷೆ ಬೇರೆ ದರ್ಶನದಲ್ಲಿ ಇರುವ ವಿಚಾರವನ್ನೇ ಹಾಗೆ ನಿರೂಪಣೆ ಮಾಡಿಬಿಡುದು ತಪ್ಪು ಸಲ ಏನು ಹೇಳಲ್ಲ ಸುಮ್ಮನೆ ಹೊರಟೋಗೋದು ಮುಂದಕ್ಕೆ ಆ ತಪ್ಪು ಅಂತ ತಾತ್ಪರ್ಯಪಟ್ಟು ಯಾಕೆ ಹಿಂದೆ ಮುಂದಕ್ಕೆ ವಿರೋಧ ಇರೋದರಿಂದ ಸುಂದರ ನಿರೂಪುಣ ಮಾಡಿ ಬಿಟ್ಬಿಟ್ಟು ಹೋಗ್ತಾರೆ ಇದ್ರ ಮೇಲೆ ದರ್ಶನ ಕಂಡಿದ್ದೇನೆ ಹೇಳ್ತೇನೆ ನಮ್ಗೆಲ್ರಿಗೂ ಅರ್ಥ ಆಗುವಂಥದ್ದು ಏನು ಕೃಷ್ಣದೇವರಿಗೆ ಬಾಣಪ್ರಸಾರ ಮಾಡಿದ ಯಾರೋ ಭೀಷ್ಮಾಚಾರು ಕವಚ ಸೀಳುಕೊಂಡು ಒಳಗಡೆ ಹೋಗಿ ಬಾಣಗಳನ್ನು ನೆಟ್ಟುಕೊಂಡು ಪರಮಾತ್ಮನ ಎದೆಯಿಂದ ರಕ್ತ ಸುರಿತಾ ಇತ್ತು ನಿಜವಾಗೂ ಆಗ್ಬಹುದಾ ಇದು ರಾಮದೇವರು ಹತ್ತಿತ್ತು ಹತ್ತಿತ್ತು ಹತ್ತಿತ್ತು ಎಂತಿ ಎಂಡ್ತಿ ಎಂಟಿ ಇಂತ ಎಷ್ಟು ಹತ್ತಿದ್ರಿ ಕಡೆ ಹೆಂಡ್ತಿನ ಯಾರೋ ಏನೋ ಅನ್ಬೋದು ಓಡಿಸ್ಬಿಟ್ಟು ಇಟ್ಟು ಹೆಂಡ್ತಿ ಹೆಂಡ್ತಿ ಹೆಂಡ್ತಿ ಅಂತ ಹತ್ತಿದ್ದು ಮತ್ತೆ ಎಷ್ಟಾಳೋದು ಅಂದರೆ ರಾಮಾಯಣ ನೋಡ್ಬೇಕದು ವಾಲ್ಮೀಕಿ ರಾಮಾಯಣ ನೋಡ್ಬೇಕು ಇನ್ನೇನು ಯುದ್ಧ ಶುರುವಾಗಬೇಕು ಕಂಕಣ ಬಂಧನ ಆಗೋಗಿದೆ ಯುದ್ಧ ಶುರುವಾಗ್ಬೇಕು ಏನೋ ಪರಾಕ್ರಮದಿಂದ ಒಬ್ಬೊಬ್ಬರು ಮಾತಾಡಿದ್ದಾರೆ ಎಲ್ರಿಗೂ ಹುರಿದುಂಬಿಸಿದ ರಾಮಚಂದ್ರ ನಮ್ಗೆ ನಮ್ಮ ಜೀವ ಕೊಡ್ತೇವೆ ಅನ್ನೋಷ್ಟು ಅದು ಎಂಥ ಸ್ಥಿತಿ ಇರಬೇಕದು ಯಾವ ವೀರಾವೇಶಕ್ಕೆ ಇಳಿದಿರಬೇಕು ಆ ಮನಸ್ಥಿತಿ ಆ ಟೈಮ್ಗೆ ಅಪ್ಪ ಸಪ್ಪೆ ಆಯಿತು ರಾಮನ ಮುಖ ಏನಾಯಿತು ಅಂತೂ ನೋಡೋ ಹೊತ್ತಿಗೆ ಲಕ್ಷ್ಮಣನ ತೊಡೆ ಮೇಲೆ ಮಲಗಿ ಬಿಕ್ಕಿ ಬಿಕ್ಕಿ ಅಳ್ತಾನೆ ಕಣ್ಣೀರಿನಿಂದಾಗಿ ಲಕ್ಷ್ಮಣನ ನಾರು ಮಡಿ ಎಲ್ಲ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಚಿತ್ರಣ ಇದೆ ನಂಬಬಹುದಾದ ವಿಚಾರವೇ ಇದು ಅಲ್ಲಿ ಮಾಡಿ ತೋರಿಸಿದ್ದಾನೆ ಯಾವುದು ದರ್ಶನ ಆಯಿತು ನಾವು ಕಣ್ಣು ಚಿತ್ರಣ ಮಾಡ್ತೀವಿ ಅಲ್ಲಿ ಚಿತ್ರಣ ಮಾಡಿ ಇದು ದರ್ಶನ ಏನ್ ತಲೆಗೆ ರಕ್ತ ಬೆಟ್ಟು ಬಿತ್ತು ರಕ್ತ ಏಳು ಆ ತಾಳು ವೃಕ್ಷಗಳ ತನಕ ಚಿಮ್ಮಿತು ತೋರಿಸ್ತಾ ಬರೆದಿಟ್ಟಿದಾರಪ್ಪ ಅಷ್ಟೇ ಅದು ಏನು ಕಾಣಿಸಿದ್ನೋ ಏನನ್ನು ವಿಮರ್ಶೆ ಮಾಡುವಲ್ಲ ಏನು ಕಾಣಿಸ್ತಾ ಅದನ್ನು ಬರೆದಿಟ್ರೆ ದರ್ಶನ ಭಾಷೆ ಎದ್ದು ಅಂತ ಖಂಡಿತನು ಬರೆಯೋದಷ್ಟೆ ಅದರಂತೆ ಗೌಪ್ಯ ಭಾಷಾ ಅಂತಿದೆ ಅಟ್ಟಶೂಲ ಜನಪದ ಶುಭಶೂಲ ಚತುಷ್ಪಥ ಹೀಗೆಲ್ಲ ಮಾತಾಡ್ಬಿಡ್ತಾರೆ ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗಲ್ಲ ಅದನ್ನು ಅಟ್ಟಶೂಲ ಮುಂದೆಲ್ಲ ಕಲಿಯುವುದಲ್ಲಿ ಏನೇನಾಗುತ್ತೆ ಅಂತಂದ್ರೆ ಮನೆಗಳಿಗೆ ಅಟ್ಟ ಇರೋಲ್ಲ ಬರೆಯೋ ಅಪಾರ್ಟ್ಮೆಂಟ್ಗಳು ಇವಾಗ ಒಂದು ಬಿಂದು ಅಲ್ಲೇ ಇಲ್ಲ ಮನೆ ಈಗ ಬರೆಯೋ ಅಟ್ಟಗಳೇ ಅಟ್ಟಗಳ ಮೇಲೆ ಮನೆ ಅಟ್ಟ ಇರೋಲ್ಲ ಅಟ್ಟಶೂಲ ಹೀಗಿದೆ ಶಿಭಶೂಲ ಚತುಷ್ಪಥ ನಾಲ್ಕು ಬೀದಿ ಸೇರುವ ಜಾಗದಲ್ಲಿ ರುದ್ರದೇವರು ಇರೋಲ್ಲ ಶೂಲ ಅಂದ್ರೆ ಇಲ್ಲ ಶಿವಶೂಲ ಚತುಷ್ಪಥ ಪರಮದ ಕೇಶಶೂಲಿನ್ಯ ಪ್ರಮದೆಯರಿಗೆ ತಲೆಯರಿಗೆ ಕೂದಲು ಇರೋಲ್ಲ ಆ ಕಾಲಕ್ಕಿರ್ತಿಲ್ರಿಲ್ವ ಆ ಕಾಲಕ್ಕೂ ಕೂಡ ವಿಧವಾಸ್ತ್ರೀಯರು ಅಂತಾದ ಮೇಲೆ ಇರ್ತಿದ್ರು ರಾಮಣಿಯಲ್ಲಿ ಈ ಕೂದಲು ಕತ್ತರಿಸ್ಕೋತಾರ್ರಿ ಅದಕ್ಕೋಸ್ಕರ ಹೇಳ್ತಾ ಆ ಕತ್ತರಿಸ್ಕೊಂಡು ಕೂದಲು ಇದೆಯಲ್ಲ ಕತ್ತರಿಸ್ಕೊಳ್ಬೋದ್ಯಾ ತಲೆ ಬೋಡಿಸ್ಕೊಂಡು ಓಡಾಡೋಲ್ಲ ಮತ್ತೆ ಏನರ್ಥ ಅದಕ್ಕೆ ಹಿಂಗೆ ಅಂದ್ಬಿಟ್ಟಿದ್ದಾರೆ ಈಗ ಅರ್ಥವೇ ಆಗೋಲ್ಲ ಅದಕ್ಕೆ ಅಟ್ಟ ಅನ್ನ ಮಿತಿ ಪ್ರವೃತ್ತಿ ಇನ್ನೊಂದು ಎಲ್ಲೋ ವ್ಯಾಖ್ಯಾನ ಇದೆ ಇದು ಗೌಪ್ಯ ಭಾಷೆ ಅಟ್ಟ ಅನ್ನ ವಿಧಿಪೂರೋಕ್ತ ಶೂಲಂ ವ್ಯಾಪಾರ ಉಚ್ಚತೆ ಅಟ್ಟ ಅಟ್ಟ ಅಂತಂದ್ರೆ ಅನ್ನಕ್ಕೆ ಅಟ್ಟ ಅಂತ ಕೊಡ್ತಾರೆ ಚಿಂದಾಗಿ ಮೇಲಕ್ಕೆ ಹೇಳ್ತಾನಲ್ಲ ಅದರಿಂದಾಗಿ ಅಟ್ಟ ಅಂತ ಕೊಡ್ತಾರೆ ಶೂಲ ಅಂದರೆ ಮಾರಾಟ ಮಾಡೋದು ಅಂತ ಅರ್ಥ ಅಂದರೆ ಏನರ್ಥ ಅಲ್ಲಿಗೆ ಬೀದಿ ಬೀದಿಗೂ ಕೂಡ ಹೋಟೆಲ್ಗಳು ತರಕೊಳ್ತಾವೆ ಅದು ನೀವು ರಾಯಮಠ ಅಂತ ಮಾಡಿದ್ರೆ ಅನ್ನ ಮಾರಾಟ ಮಾಡೋಕೆ ಅಂದ್ರೆ ಆಗುತ್ತೆ ಹೌದಾ ಇವತ್ತು ಒಂದು ಎಲೆಗೆ ಒಂದು ಅನ್ನ ಮಾರಾಟ ಮಾಡುತ್ತಾರೆ ಸುಳ್ಳ ಯಾವ ಅನ್ನದಿಂದಾಗಿ ಭಗವಂತ ಅತ್ಯಂತ ಸಂತುಷ್ಟನಾಗ್ತವನೋ ಅಂತಹ ಅನ್ನದಾನ ಮಾಡಿದರೆ ಭೂತಗಳಿಗೆ ಅನ್ನದಾನ ಮಾಡಿದರೆ ಭೂತ ಬಲಿ ಕೊಡಬೇಕು ಬಲಿ ಪ್ರದಾನ ಮಾಡಬೇಕು ಅನುಹೋಮಗಳಲ್ಲಿ ಕೋಟಿ ಕೋಟಿ ಜನಕ್ಕೆ ಸೇರಿ ಅನ್ನ ಹಾಕೋದು ಅಂತ ಇದ್ದಂತಹ ನಮ್ಮ ಭಾರತೀಯ ಸಂಸ್ಕೃತಿ ಕಡೆಗೇನಾಯ್ತು ಅದೆಲ್ಲವೂ ಕೂಡ ಎಲ್ಲವೂ ಅನ್ನ ಮಾರಾಟದಕ್ಕೆ ಎಂದ್ರ ಆಯಿತು ಇದಾಗುತ್ತೆ ಎಂತ ಮೊದಲೇ ಭವಿಷ್ಯ ನೋಡಿದೆ ವೇದವ್ಯಾಸದೇವರ ವಚನ ಇತ್ತು ಭಾರತದಲ್ಲಿ ಭಾಗವತದಲ್ಲಿ ಅನೇಕ ಪ್ರಾಣಿಗಳಲ್ಲಿ ಎಲ್ಲ ಕಡೆಯಲ್ಲಿ ಬಂದಿದೆ ಈ ಶ್ಲೋಕ ತುಂಬಾ ಪ್ರಸಿದ್ಧ ಅಂತ ಇದನ್ನು ಉಲ್ಲೇಖ ಮಾಡುತ್ತಾರೆ ದೃಷ್ಟಾಂತ ಇನ್ನು ಶಿವಶೂಲ ಚತು ಶಿವ ಅಂತಂದರೆ ವೇದಗಳಿಗೆ ಪರಮ ಮಂಗಳಕರವಾದ ಶಿವ ಅಂತ ಕೊಡ್ತಾರೆ ಚತುಷ್ಪತಃ ಅಂದರೆ ನಾಲ್ಕು ಆಶ್ರಮಗಳಿಂದ ಬ್ರಹ್ಮಚರ್ಯ ಗಾರ್ಹಸ್ತ್ಯ ವಾನಪ್ರಸ್ಥ ಯತಿಯಂತ ನಾಲ್ಕು ದಾರಿಯಲ್ಲಿ ಸಾಧನೆ ಮಾಡುವ ಬ್ರಾಹ್ಮಣರೇನಿದ್ದಾರಲ್ಲ ಅವರು ವೇದಗಳನ್ನ ಮಾರಾಟ ಮಾಡಿಕೊಳ್ತಾರೆ ಸಿ ಡಿ ಮಾಡಿ ವೇದ ಮಾರಿ ಮಾರಾಟ ಮಾಡೋದು ಬೇರೆ ನಾನು ಇಷ್ಟು ಪಾಠ ಹೇಳ್ಕೊಡ್ತೀನಿ ಎಲ್ಲ ಡಿವಿಷನ್ ಇದ್ದಾಗ ಅದು ಒಂದು ಋಗ್ವೇದ ಡಿವಿಷನ್ ಯಜುರ್ವೇದ ಡಿವಿಷನ್ ಅಂತ ಇತ್ತು ಯೂನಿವರ್ಸಿಟಿಗಳಲ್ಲೆಲ್ಲ ನೋಡಿ ನಾ ಇಷ್ಟು ವೇದ ಪಾಠ ಹೇಳ್ಕೊಡ್ತೇನೆ ನೀ ಏನು ಕೊಡ್ತೀಯ ನನಗೆ ಮಾರಾಟ ವೇದವನ್ನ ಉಪಲಕ್ಷಣೀಯ ಶಾಸ್ತ್ರವನ್ನು ಮಾರಾಟ ಮಾಡಿ ಬದುಕ್ತಾರೆ ಈಗ ಅರ್ಥ ಆಗುತ್ತೆ ನೋಡಿ ವಿಜ್ವಾದ ರಾಶಿ ಪ್ರಮದ ಕೇಶಶೂನ್ಯ ಪ್ರಮದೆಯವರು ಕೂದಲು ಕಟ್ಟು ಕೂದಲಲ್ಲ ಕೇಶ ಅಂದರೆ ಭಗ ಅಂತ ಅರ್ಥ ತಾವು ತಮ್ಮ ಭವೇಂದ್ರಿಯವನ್ನ ಮಾರಾಟ ಮಾಡಿಕೊಳ್ತಾರೇ ಅಂದರೆ ವ್ಯಭಿಚಾರಣೀಯರಾಗ್ತಾರೆ ಅಂತ ಅರ್ಥ ತಮ್ಮ ಶರೀರ ಮಾರಾಟ ಮಾಡಿಕೊಳ್ತಾರೆ ತಮ್ಮ ಸೌಂದರ್ಯವನ್ನು ಮಾರಾಟ ಮಾಡಿಕೊಂಡು ಬದುಕುತ್ತಾರೆ ಇವತ್ತು ಅವ್ರಿಗಿರೋ ಬೆಲೆ ಯಾರಿಗಿದೆ ಸಿನಿಮಾ ನಟಿಯರು ಅಂತೂ ಏನು ಬೆಲೆ ಅವಕ್ಕೆ ದೇವರಿಗೆ ಅವರಿಗೆ ಇವರಿಗೆ ಅಮೂಲ್ಯವಾದ ರತ್ನ ಬಂಗಾರ ಹಾರ ಈಗೀರಾ ಅಂತೆಲ್ಲ ತೊಗೊಂಡು ಹೋಗಿ ಸುರಿತಾ ಇದ್ದೀರಾ ಸಂಪತ್ತು ತಗೊಂಡು ಸುರಿತಾ ಇದ್ದೀರಿ ಇವತ್ತು ಯಾರಿಗೂ ಸುರಿತಾರೆ ಅಷ್ಟೇ ेशन कलिष्य भविष्युगे युगल भाषा इन रहस्य भाषा गा मोदे दृष्टा चला रथ बंद आरो महारथकर समेतवा समग्र कौरवर सैनिक सेरक ಪ್ರಾಯ ಮಹಾಭಾರತದ ಯುದ್ಧದಲ್ಲಿ ಯಾವುದು ಪ್ರಧಾನವೋ ಆ ಪ್ರಧಾನವಾದ ಸೇನೆಯಲ್ಲ ಅಲ್ಲಿ ಸೇರಿದೆ ಆರು ಜನ ಷಟ್ ರಥಿಕರು ಸೇರಿದ್ದಾರೆ ದ್ರೋಣಾಚಾರ್ಯರು ಅವರ ಮಕ್ಕಳು ಅಶ್ವತ್ಥಮಾಚಾರ್ಯರು ಅದರಂತೆ ದುರ್ಯೋಧನ ದುಶಾಸನ ಇದರ ಮೇಲೆ ಕರ್ಣವನ್ನು ಲೆಕ್ಕಾಚಾರ ಹಾಕಲ್ಲ ಅಲ್ಲಿ ಭೀಷ್ಮಾಚಾರ್ಯರಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ಯುದ್ಧ ಮಾಡಲಿಕ್ಕೆ ಅಂತೂ ಹಟ್ಟಿದ್ದಾರೆ ಯಾವಾಗ ದಕ್ಷಿಣ ದಿಕ್ಕಿಗೆ ಎಲ್ಲ ಅನೇಕ ಪ್ರಮುಖ ರಾಜ್ಯರನ್ನೆಲ್ಲ ತ್ರಿಗರ್ಥ ದೇಶಾಧಿಪತಿಯನ್ನ ಅಲ್ಲಿ ಕಳಸಿ ಸುಶರ್ಮ ಅಂತ ರಾಜ ಅವನು ಕಳಸಿ ಇಡಿ ವಿರಾಟ ದೇಶದ ಎಲ್ಲ ಸೈನ್ಯ ಆ ಕಡೆಗೆ ಹೋಗ್ಬೇಕು ರಕ್ಷಣೆಯಲ್ಲಿ ಉತ್ತರ ದಿಕ್ಕಿನಿಂದಾಗಿ ಒಂದು ಲಕ್ಷ ನಲವತ್ತು ಅವನ ದೇಶದಲ್ಲಿ ನಿಜವಾದ ಸಂಪತ್ತು ಅಂದರೆ ಆಕಳು ನಮ್ಮ ದೇಶದ ಸಂಪತ್ತು ಅದನ್ನು ಕಲಿಬೇಕು ಅಂತ ಇಲ್ಲಿ ಬರ್ತಾರೆ ಯಾರು ಕೌರವರೇ ಅದಂತೆ ಒಂದೇ ರಥ ಬರುತ್ತೆ ಆ ರಥವು ಅತಿ ವಿಚಿತ್ರ ಎಳೆ ಹುಡುಗ ಹದ್ನಾರು ವರ್ಷದ ಹುಡುಗ ಅದಕ್ಕೆ ಬಿಲ್ಲು ಇದು ಏನೂ ಹಿಡಿದು ಗೊತ್ತಿಲ್ಲ ಅವರಪ್ಪ ಕನಸಲಿಲ್ಲ ಸುಮ್ಮನೆ ಕಥೆ ಕೇಳ್ಕೊಂಡು ಬೆಳೆದಿತ್ತು ಹುಡುಗ ದರ್ಪಕ್ಕೆ ಏನು ಕಮ್ಮಿ ಇರಲಿಲ್ಲ ಉತ್ತರ ಕುಮಾರ ಅವ್ನು ಬರೆದ ಭೂವಿನ್ಜಯ ಅಂತ ಹೆಸರು ಅವನನ್ನು ಹಿಂದ್ಗಡೆ ಕೂಡಿಸಿಕೊಂಡು ಒಂದು ಹೆಣ್ಣು ಹೆಣ್ಣು ವೇಷ ಮಾಡಿದ ಭಾರೀ ಉದ್ದನೆಯ ಜಡೆಯ ಒಂದು ಗಂಡು ಸಾರಥಿಯಾಗಿ ಇದು ಓಡಾಕ್ತಾ ಇದೆ ಹುಡುಗ ಅದನ್ನ ಹಿಂದಕ್ಕೆ ತದಕೊಂಡು ಹಿಂದಿನಕ್ಕೆ ರಥ ತೊಗೊಂಡು ಹೋಗಿ ಅವನಿಗೆ ಎಳ್ಕೊಂಡು ಬಂದು ಯುದ್ಧಕ್ಕೆ ಅಂತ ಕರ್ಕೊಂಡು ಬರಲಿಕ್ಕೆ ಸಿದ್ಧ ರಥ ಇಷ್ಟು ಜನ ಮಹಾಕೌರವರ ಎದುರುಗಡೆ ವಿಶ್ವಾಚಾರ್ಯ ಪ್ರವೃತ್ತಿಗಳ ಎದುರಲ್ಲಿ ವಿಶ್ವಾಚಾರ್ಯರು ಕೃಪಾಚಾರ್ಯರು ದ್ರೋಣಾಚಾರ್ಯರು ಈ ಮೂರೂ ಜನ ಅಂತೂ ಎಲ್ಲರಿಗೂ ಪ್ರಸಿದ್ಧರು ಈ ಮೂರೂ ಜನ ಇದ್ದಾಗಲ್ಲ ಅವರೆಲ್ಲ ಆರುನೂರೈವತ್ತು ವರ್ಷ ದಾಟಿದವರು ಯಾರಿಗೂ ಗೊತ್ತಿಲ್ಲದೆ ಇರೋರು ಯಾರಿಗೂ ಇಲ್ಲೇ ಇಲ್ಲ ಇಲ್ಲೇ ಅಷ್ಟು ಮಹಾ ಮಹಿಮರೆಲ್ಲರೂ ಕೂಡ ಯುದ್ಧಕ್ಕೆ ಅಂತೂ ಬಂದು ನಿಂತಿದ್ದಾರೆ ಒಂದೇ ಒಂದು ರಥ ನಿರಾಳವಾಗಿ ಬರ್ತಾರೆ ಗಾಬರಿ ಅದು ಲೆಕ್ಕಾಚಾರ ಹಾಕಿಕ್ಕೆ ಶುರು ಮಾಡಿದ್ವಿ ಯಾರಿರಬಹುದು ಯಾರಿರಬಹುದು ಯಾರಿರಬಹುದು ದ್ರೋಣಾಚಾರ್ಯ ಗೊತ್ತಾಗಬಹುದು ಶಿಷ್ಯನ ಮೇಲೆ ಬಹಳ ಪ್ರೀತಿ ಅವರಿಗೆ ಇದು ಇನ್ಯಾರು ಅಲ್ಲ ಇಷ್ಟು ನಮ್ಮ ಮೇಲೆ ಎರಗಿ ಬರಬೇಕಾಗಿತ್ತು ನಮ್ಮ ಶಿಷ್ಯನೇ ಅದು ಇನ್ಯಾರು ಅಲ್ಲ ಹೇಳ್ಬಿಟ್ರೆ ಅಜ್ಞಾತವಾಸ ಎಲ್ಲಿ ಮತ್ತೆ ಹೋಗಿ ಹದಿಮೂರವರು ಶಾಂತಿಯಲ್ಲಿ ತಬ್ಬಿಡ್ತು ಅವರು ಪಾಪ ಅವ್ರು ಎಲ್ಲಿ ತೊಂದರೆ ಆಗುತ್ತೋ ಅಂತ ಒಳಗಡೆ ಕಾಣ್ತಿದೆ ನಮ್ಗೆ ಗೊತ್ತಾಗೋಯ್ತು ಗೊತ್ತಾಗೋಯಿತು ಅಂತ ಹೇಳ್ಕೋಬೇಕು ಅಂತ ಆಸೆ ಬೇರೆ ಇದೆ ಏನು ಮಾಡಬೇಕು ಈಗ ಮುದುಕರು ಭೀಷ್ಮಾಚಾರ್ಯ ಮಾತ್ರವೇ ಹೇಳಬೇಕು ಮಧ್ಯಕ್ಕೆ ನಿಂತು ಬಿಟ್ಟಿದೆ ದುರ್ಯೋಧನ ಅವರಿಬ್ಬರನ್ನೂ ಒಟ್ಟಿಗೆ ಸೇರಿ ಬಿಡುತ್ತಿರಲಿಲ್ಲ ನಾವು ಮುಂದೆದು ಅವರಿಬ್ರು ಸೇರಿಬಿಟ್ಟರೆ ಎಲ್ಲಿ ನನಗೆ ಬಿಡ್ತಾರೋ ಅಂತ ಒಂದ್ ಕಡೆಗೆ ಅವ್ರೂ ಒಂದು ಕಡೆವ್ರು ಅವ್ರು ಏನೋ ಮಾತಾಡ್ತಿದ್ರು ಅವ್ಕದು ಕೇಳಿಸ್ಕೊತೀವಿ ಎಲ್ಲ ಕುಚೌತಿ ಎಲ್ಲ ಕೆಟ್ಟ ಬುದ್ಧಿಗೆ ಆಗ್ಯಾರೆ ದುರ್ಯೋಧನ ನಮಗೆ ಸುಮ್ಮನೆ ನೀವು ಮಹಾಭಾರತದ ಸೂತ್ರ ಎಲ್ಲೋ ಕೇಳಿದ್ರೆ ಬಗ್ಗೆ ಗೊತ್ತಾಗೋಲ್ಲ ಮಹಾಭಾರತ ಒಳಗಡೆಯಲ್ಲಿ ಕೂತು ಕೇಳಿದರೆ ಯಾವ್ಯಾವ ದುರ್ಗುಣಗಳಿದ್ದಾವೆ ಎಲ್ಲ ಅವನಲ್ಲಿದ್ದಾರೆ ಅದರ ತುಟ್ಟು ತುದಿ ಅದರಲ್ಲೂ ಅವನ ಬಗ್ಗೆ ಸಂಶಯೇ ಯಾರ ಬಗ್ಗೆ ಸಂಶಯ ಇಲ್ಲದೇನೆ ನೋಡಿದ್ದೇ ಇಲ್ಲ ಹೀಗೆ ನೋಡ್ತಾ ಇರಬೇಕು ಅವನು ಅವನಿಗೋಸ್ಕರ ಯುದ್ಧ ಮಾಡಲಿ ಅಂತ ಇರ್ತಾರೆ ಅವನ ಸಂಶಯದಿಂದ ನೋಡ್ತಾ ಇರ್ತದೆ ಆ ಕಡೆಗೆ ಈ ಕಡೆಗೆ ನಿಂತುಕೊಂಡಿದ್ದಾರೆ ದ್ರೋಣಾಚಾರ್ಯ ಏನು ಮಾಡಲಿಲ್ಲ ಉಪಾಯ ಮಾಡುತ್ತೇನೆ ಎಂದು ಅದ್ಭುತವಾದ ಕವಿತಾಶಕ್ತಿ ಬ್ರಾಹ್ಮಣವರ್ತವರು ಪದ್ಯ ಕಡ್ಡಾಯ ಹಾಕಿಬಿಟ್ಟು ನದಿ ಜಲಂ ಕೇಶವನಾರಿಕೇತು ನಗಾಕ್ವಯೋ ನಾಮಿಸುನು ನಿಬೋಧ ಇತ್ತಂ ಅದಕ್ಕೆಲ್ಲ ಹೇಳ್ತಾ ಇದನ್ನ ತಿಳ್ಕೊಳ್ರಿ ಭೀಷ್ಮಾಚಾರ್ಯ ಅಂತ ಹೇಳಿಬಿಡುತ್ತಾರೆ ಭೀಷ್ಮಾಚಾರ ಮುಖ ಇಷ್ಟು ತಪ್ಪಾಗುತ್ತೆ ಏನೋ ಬೆರಳುಗಳಲ್ಲೆಲ್ಲ ಲೆಕ್ಕಾಚಾರ ಹಾಕಿದ್ರು ಲೆಕ್ಕಾಚಾರ ಎಲ್ಲ ಸರಿಯಾಗಿ ಹಾಕಿ ರುಚ್ಚೈರುಚ್ಚೆ ತಾಣ ಅಂದ್ಬಿಟ್ರು ಜ್ವರಾಗಿ ಹೇಳ್ರಿ ದ್ರೋಣಾಚಾರ್ಯ ಅಂತಾರೆ ಮುಚ್ಚಿಟ್ಟೇನು ಹೇಳಬೇಕಾಗಿಲ್ಲ ಜ್ವರ ಆಗಿ ಹೇಳಿ ದೇಹಾಗಿ ಅವ್ರು ಏನು ಕಮ್ಮಿ ಇರಲಿಲ್ಲ ದುರ್ಯೋಧನ ಕೇಳ ದುರ್ಯೋಧನ ಅರ್ಥ ಆಯ್ತಾ ನಿನಗೆ ಓಹ್ ಅರ್ಥ ಆಯ್ತು ಏನು ಹೇಳ್ರಿ ಓ ಹೀಗೆ ದುರ್ಯೋಧನಿಗೆ ಅರ್ಥ ಆಗಿರಲಿಲ್ಲ ಈಗ ಅರ್ಥ ಆಯ್ತಾ ಹೇಳಿ ಏ ನದಿ ಜಲಂ ನದಿ ಜಲ ನದಿ ಗೊತ್ತಿಲ್ಲದೆ ಇರೋರು ಹೇಳೋದೇ ಹಾಗೆ ಕೇಶವ ನಾರಿಕೇತು ಕೇಶವ ಕಷ್ಟ ಅವನ ನಾರಿಯಿಂದ ಒಂದು ಎರಡು ಎಂಟು ಮದುವೆ ಆಗಿದ್ದು ಅದಕ್ಕಿಂತ ಮದುವೆ ಆಗಿರೋ ಹದಿನಾರು ಸಾವಿರದ ನೂರ ಎಂಟು ಅದು ಬಿಟ್ಟು ಕುಬ್ಜೆ ಗಿಬ್ಜೆ ಮುಂತಾದವರು ಇನ್ನೂ ಆ ಕುಬ್ಜೆ ಇದರಲ್ಲಿ ಸೇರಲಿಲ್ಲ ಮತ್ತೆ ಅಂಥವ್ರು ಇನ್ನೂ ಬೇಕಾಟು ಜನ ಇದ್ದಾರೆ ಅವನು ಮೊದಲೇ ಮದುವೆ ಆಗಿದ್ದು ನೀಲ ಆಮೇಲೆ ಕುಬ್ಜಾ ಇವರೆಲ್ಲ ಅವರೆಲ್ಲ ಬೇರೆ ದಿಕ್ಕ ಸೇರ್ಕೊತಾರಲ್ಲ ಎಷ್ಟು ಜನ ಇದ್ದಾರೋ ಕೇತುವುದಿಲ್ಲ ಯಾರು ತಗೋಬೇಕ್ರೆ ಅದನ್ನು ಕೇತು ಆ ನಾರಿ ಕೇತು ನಾರಿಯನ್ನು ಯಾರು ಕೇತುವಾಗಿ ತೋಳಿದೆ ಯಾರು ಧ್ವಜದಲ್ಲಿಟ್ಟುಗಳಿದೆ ಯಾರು ತಲೆಮೇಲೆ ಕುಡಿಸ್ಕೊಂಡಿದ್ದಾರೆ ಅಂತ ತನಕ ಬೇಕಾಟು ಯಾರನ್ನು ತಲೆ ಮೇಲೆ ಕೂಡಿಸ್ಬೋದೇ ಅರ್ಥ ಆಗಲಿಲ್ಲ ನಗಾಕಯೋ ನಾ ಮಡಿಯೋ ನಗಾರಿ ಗೊತ್ತಿದೆ ಈ ನಗಾರಿ ಯಾವ್ದಿದ ಏನು ಅರ್ಥ ಆಗಿಲ್ಲ ದ್ರೋಣಾಚಾರ್ಯ ಹೇಳಿ ನೀವಿಬ್ಬರೇ ಮಾತಾಡ್ಕೊಂಡಲ್ಲ ಮುದುಕರು ನೀವೇ ಹೇಳಿ ಅರ್ಥ ಆಗಬಾರದು ಅಂತ ಹೇಳಿದ್ದೆ ಪದಚೇರೆಯಲ್ಲೆಲ್ಲೂ ಮಾಡ್ಕೋಬಾರದ್ರಿ ಪದಚ್ಛರೆಯೆಲ್ಲೋ ಮಾಡಿಕೊಂಡ್ರೆ ಎಡವೆಟ್ಟ ಆಗತ್ತದ ಸಾಧಾರಣ ಇಷ್ಟೋಕೆ ಹೇಳದಾಗಲ್ಲ ನಾ ಅದು ಹೇಳೋದು ಯಾಕೆಂದ್ರೆ ನಮ್ಗೆಲ್ಲ ಚೆನ್ನಾಗಿ ಪರಿಚಯ ಇರುತ್ತೆ ನೀವ್ ಆಯ್ತು ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ ೇವಾಯಿಸ್ಥಿತಿ ಬಹಳ ಕಠಿಣ ಅದ್ರಲ್ಲಿ ಬೇರೆ ಅದನ್ನ ಎಲ್ಲೆಲ್ಲಿಗ ನಿಲ್ಸ ಹೇಳಿದ್ರೆ ಹಾಗಿರುತ್ತೆ ಹಾಗಿರುತ್ತೆ ಪ್ರತ್ಯೇಕ ಲವಲಭ ಹೊಡ್ಕೋತಾ ಇದ್ದಾರೆ ಅಂತ ಅದು ಬಹು ನಿಲ್ಲಿಸ್ಬಿಟ್ರೆ ಲವಲವಕ ಆಗುತ್ತೆ ಬಹು ನಿಲ್ಲಿಸಬಾರ್ದು ಬಹುಲ ನಿಲ್ಸ್ಬೇಕು ನಿಮ್ಗೆ ಅರ್ಥ ಗೊತ್ತಾಗುತ್ತೆ ಜಜ್ಞೇ ನಿಗ್ ಬಹುಲ ಬಲ ಬಕ ಬಹಳ ಬಲವುಳ್ಳ ಬಕನನ್ನ ಧ್ವಂಸ ಮಾಡಿದ್ದೀರಿ ನಿಮ್ಗೆ ಆ ಬಿಡಿಸಿ ಹೇಳಬೇಕಾಗಿಲ್ಲ ನಾವೆಲ್ಲೆಲ್ಲಿಗೆ ನೆಲೆಸ್ತೀವಿ ಕವಿತಾ ವಾಚನ ಅಂತ ಒಂದು ಕ್ರಮ ಇದೆ ಸಂಗೀತದಲ್ಲಿ ಗಮಕ ಅಂತ ಆ ಗಮಕ ಎಷ್ಟು ಸುಂದರ ಅಂತಂದರೆ ಎಲ್ಲಿ ಏರಿ ಏರ್ತಾ ಎಲ್ಲಿರಬೇಕು ಎಲ್ಲಿ ಇಳಿತಾ ಇರಬೇಕು ಇವನ್ನೆಲ್ಲ ಏರಿಳಿತಗಳನ್ನು ತೋರಿಸ್ಕೊಡ್ತಾರೆ ಗರುಡ ಅಂತ ಹೇಳಬಾರದು ಗರುಡ मेलसंचारेगे कह सर्प बर के बल्बाँ हमें तम ध्वनियालैंला तोड़ कले भारतीय संस्कृति बेले कटली ना जीवन इंडी बेले ते अर्थमक संपत् इत देवता संपत्शि अंत महत्व नमलिए शिल्पशास्त्र आगे संगीत आगे साहित्य आगे कवित ಪ್ರತಿಯೊಂದಕ್ಕೂ ಆ ಮಹತ್ವ ಇದೆ ಹಾಗೆ ನಿಲ್ಲಿಸಬೇಕು ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದಕ್ಕೊಂದು ಮಹತ್ವ ಇದೆ ನಿಲ್ಲಿಸೋದು ವ್ಯತ್ಯಾಸ ಮಾಡಿದರೆ ಅಪಾರ ಅರ್ಥ ಕೊಡುತ್ತೆ ಅನ್ನೋದನ್ನ ಇಟ್ಟುಕೊಂಡೇ ಆಚಾರ್ಯರು ಯಮಗ ಭಾರತದಲ್ಲಿ ಅದ್ಭುತವಾದ ಕಲೆಯನ್ನು ಬಳಕೆ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ನಿಲ್ಲಿಸಿದ್ರೆ ಬೇರೆ ಬೇರೆ ಬರುತ್ತೆ ಅರ್ಥ ಈ ರೀತಿಯಲ್ಲೂ ತಾವು ಪದ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಯಾರ ಒಂದುಂತೆ ನಮ್ಗೆ ಇದೊಂದು ಅರ್ಥ ಆಗ್ತಾ ಶ್ಲೋಕ ನಮ್ಮ ಆಚಾರ್ಯವಾಗಲೂ ಹೇಳಿ ದಶರಾ ವಶರಾತ್ ಪ್ರೋಕ್ತ ಅಂತಾರೆ ಏನು ನನಗೆ ಅರ್ಥ ಆಗ್ತಾ ಏನಪ್ಪಾ ಅದು ದಸರಾ ಮಶರ ಪ್ರೊಪ್ತ ಏನ್ ದಸರಾ ಅಂದ್ರೆ ಏನು ಮಶರ ಅಂದ್ರೆ ಏನು ಅವ್ರ ಕಡೆಗೂ ಸತ್ಯದ ಚರಿತ್ರೆಯಲ್ಲಿ ಕೇಳ್ತೇವೆ ಈ ಸಂಗೀತ ಎಳದ್ ಎಳದ್ ಕಿರಿ ಇಟ್ಕೊಂಡು ಯಾ ಅಂತ ಈ ಸಂಗೀತ ಹಿಂದೂಸ್ತಾನಿಯವರು ಸಾಹಿತ್ಯನೇ ಅರ್ಥ ಆಗೋಲ್ಲ ಅರ್ಥ ಆದ್ರೂ ಎಲ್ಲಿಗೂ ಕಟ್ ಮಾಡಿಬಿಟ್ಟಿರ್ತಾವು ಅಯ್ಯಯ್ಯೋ ಬೇಡ ಪ್ರಾ ಪಿತಾ ಅಂತಿದ್ದ ಪ್ರಲ್ಹಾದ ಪಿತಾ ಬಾಧಿಸುತ್ತೇನೆ ಅಂತೇಳೋ ಸಾಹಿತ್ಯ ಪ್ರಹ್ಲಾದ ನಾಪಿತಾ ನಾಪಿತಾ ಅಂತ ಹೇಳದ್ ಸಂಗತಿ ಬೇರೆ ಮತ್ತೆ ಮತ್ತೆ ಎಳಿತಾ ಅವ್ರು ಬೆಳಗ್ಗೆಯಿಂದ ರಾತ್ರಿ ತನಕೊಂಡು ಹೇಳ್ತೀನಿ ನೋಡಿ ದಬ್ಬ ಅಲ್ ಪ್ರಾದ ರಾಜ ಪ್ರಹ್ಲಾದರಾಜ್ ನಾಪಿತಾ ನೀತೀ ಅಪ್ಪ ನಾತೀತ ಅಂದ್ರೆ ಕೌರಿಕೆ ನಾಪಿತಾ ನಾಪಿತಾ ಅಂತಾಯ್ತು ನಿಲ್ಸೋದು ಎಲ್ಲೆ ಆಗಿ ಬಿಡಬಾರ್ದು ಒಯ್ ಊಟ ಪತಿ ನೋಡಿದ್ರೆ ಹಿಂಗಂದ್ರೆ ಎಲ್ಲೆ ನಿಲ್ಸಬಾರ್ದನ್ನ ನಿಲ್ಸೋದು ಸರಿಯಾಗಿ ಅದಕ್ಕೆ ಇಲ್ಲಿ ನದಿ ಜಲಂ ಅಲ್ಲ नदीज लंकतु लंकेश अलो लंकुहु बेरनेी अर्थ ऐन हे नदीज नदीपुत्रन गुंगापुत्रन भीष्माचार्य संबोधने लंकेश वनारिकेतु लंक वर वना अदरी वन अरी अशोकवन अदरी शु अ ध्वंसम हनुम ಅವನನ್ನ ಕೇತು ಧ್ವಜದಲ್ಲಿ ಯಾರು ಹೊಂದಿದ್ದಾನೋ ಅಂದರೆ ಕಪಿಧ್ವಜನಾದಂತಹ ಅರ್ಜುನ ಬರ್ತಾ ಇದ್ದಾನೆ ಅವನು ನಗ ಹಾಕುವಯ ಒಂದು ಮರದ ಹೆಸರುಳ್ಳವನು ಅರ್ಜುನ ವೃಕ್ಷ ಇದೆ ಪರಮಾತ್ಮ ಸಂಹಾರ ಮಾಡಿದ್ನಲ್ಲ ಅರ್ಜುನ ವೃಕ್ಷವನ್ನು ಆ ವೃಕ್ಷದ ಹೆಸರಿದೆ ನ ಗಚ್ಚತೀತಿ ನಗ ಓಡಾಡದೆ ಇರುವುದು ಅಂತ ಅರ್ಥ ಓಡಾಡದೆ ಇರು ಕುಗ್ತಾರೆ ಬೆಟ್ಟಕ್ಕೂ ಕೂಗ್ತಾರೆ ಬೆಟ್ಟಗಳಿಗೆ ಶತ್ರುವಾದ ನಗ ಅರಿ ಬೆಟ್ಟಗಳ ರೆಕ್ಕೆಯನ್ನು ಕತ್ತರಿಸಿ ಅದಕ್ಕೆ ಶತ್ರುವಾದಂತಹ ಇಂದ್ರದೇವರು ಸುನು ಮಗ ನಗಾಕ್ವಯೋ ನ ಮನಗಾರಿಸುನುಹು ಬೇರೆ ಇದೀಗ ನದೀಜ ಲಂಕೇಶ ವನಾರಿಕೇತು ನಗಾಕ್ವಯೋ ನಾಮಗಾರಿಸುನುಹು ದಪ್ಪ ಕೆಳಿಸ್ಕೊತಿತ್ತಂತೆ ದುರ್ಯೋಧನ ಇದು ಅರ್ಥ ಇಲ್ಲ ಯಾಕೆ ಗೊಪ್ಪ್ಯ ಭಾಷೆಯಲ್ಲಿ ಮಾತಾಡೋದು ಇದು ಗೊಪ್ಯ ಭಾಷೆಗೆ ಉದಾಹರಣೆ ಇದು ಸಮಾಜ ಭಾಷಾ ಅಂದ್ರೆ ನೇರವಾಗಿ ಮಾತಾಡೋದು ದರ್ಶನ ಭಾಷಾ ಅಂದ್ರೆ ಕಂಡಿದ್ದು ಹೇಳುವುದು ಸಾಮಾನ್ಯವಾಗಿ ಎಷ್ಟು ಇಟ್ಕೊಂಡ್ರೆ ಸಾಕು ಬೇರೆ ದರ್ಶನಗಳಿಂದ ಹೇಳಿದ್ದು ಇಲ್ಲ ಹೇಳ್ತಾರೆ ಅದು ಒಂದಿದೆ ಇದರ ಮೇಲೆ ಗೋಪ್ಯ ಭಾಷಾ ಅಂತಂದ್ರೆ ಇದು ಏ ಮಾಡಿದ್ರು ಅರ್ಥ ಆಗೋಲ್ಲ ಅವು ದೊಡ್ಡವರು ಬಂದು ತಿಳಿಸಿ ಹೇಳಬೇಕು ಆ ಅಭಿಪ್ರಾಯಗಳನ್ನ ಹಾಗೆ ಹೇಳಿದ್ರೆ ಗೊತ್ತಾಗ್ತದೆ ಇದ್ರ ನೀತಿ ಮುಂತಾದವುಗಳನ್ನೆಲ್ಲ ತುಂಬಾ ಪತ್ತೆಗಳು ಇಂಥದ್ದಿದ್ದಾರೆ ಎಷ್ಟು ವಿಚಿತ್ರ ಅಂತಂದ್ರೆ ಸುತಾಚಾರ್ಯರು ಬಂದು ಬಿಡ್ತಾರೆ ಕಡೆಗೆ ಸುತಾಚಾರ್ಯ ಹೇಳಿದವರು ಭಾರತವನ್ನು ಅಷ್ಟೋ ಶ್ಲೋಕ ಶಾಸ್ತ್ರೀ ಅಷ್ಟೋ ಶ್ಲೋಕ ಶ್ಲೋಕಗಳು ನನಗೂ ಗೊತ್ತಿಲ್ಲ ಅಂತ ಒಂದು ಲಕ್ಷ ಶ್ಲೋಕದಲ್ಲಿ ಎಂಟು ಎಂಟು ಸಾವಿರದ ಎಂಟು ನೂರು ಶ್ಲೋಕಗಳು ನನಗೂ ಪೂರ್ಣ ಆಗ್ತಾ ಇಲ್ಲ ಗಣಪತಿ ಬರಿಬೇಕಾದ್ರೆ ನಿಂತ ಹೋಯ್ತು ಯಾಕಪ್ಪ ಗಣಪತಿ ಅಂತ ಕೇಳಿದ್ರಂತೆ ಯಾರು ಎಲ್ಲ ಅರ್ಥ ಮಾಡಿಕೊಂಡೆ ಬರೀತೇನೆ ಸ್ವಾಮಿ ಅರ್ಥ ಆಗ್ತಾ ಇಲ್ಲ ಹೀಗೆ ಅತ್ಯದ್ಭುತವಾದಂತಹ ಕಲಾ ಸಾಮಗ್ರಿಯನ್ನ ಬಳಕೆ ಮಾಡಿದಂತಹ ಅದ್ಭುತ ಕೃತಿ ಮಹಾಭಾರತ ಇದು ಭಾಷೆಯಾಯಿತು ರೀತಿಗಳು ಮತ್ತು ಬೇರೆ ಇದ್ದಾರೆ ರೀತಿಗಳು ಯಾವುವು ಭಾಷೆ ಹೇಳೋ ರೀತಿ ಬೇರೆ ಬೇರೆ ಊಟ ಕರೆಯುವ ರೀತಿಗಳನ್ನ ನೋಡಿದ್ರೆ ಊಟ ನೀವು ಸ್ವಾಮಿಗಳತ್ರ ಹೋದ್ರೆ ನಮ್ಮನೆಯಲ್ಲೂ ಊಟ ಮಾಡಬೇಕು ನಮ್ಮನೆಯಲ್ಲಿ ಅಡುಗೆ ಗಿಳಿಗೆ ಆಗಿ ಊಟ ಆಗಬೇಕು ಏನಂತ ಕೇಳ್ಕೊಳ್ತಾಯ್ತಿ ಅವತ್ತು ರಾಮದೇವರ ಪೂಜಾ ಕೃಷ್ಣದೇವರ ಪೂಜಾ ನಮ್ಮನೆಯಲ್ಲೇ ಆಗಬೇಕು ಪೂಜೆ ಆಯಿತು ಅಂದ್ರೆ ಹಾಗೆ ಹೋಗ್ತಾರಾ ಊಟ ಮಾಡಬೇಕು ಭಿಕ್ಷಾ ಸ್ವೀಕಾರ ಸ್ವಾಮಿಗಳು ಅವತ್ತು ಭಿಕ್ಷಾ ಸ್ವೀಕಾರ ಅಲ್ಲೇ ಮಾಡ್ತಾರೆ ನೀವು ಅಲ್ಲೇ ಇತ್ತು ಪೂಜ್ಯರು ಕೂಡ ಪ್ರಸಾದ ಸ್ವೀಕಾರ ಮಾಡಬೇಕು ಪ್ರಸಾದ ಆಗಿರುತ್ತೆ ನೀವು ಸ್ವೀಕಾರ ಮಾಡುದು ದೊಡ್ಡವರು ಬಂದು ವಿದ್ವಾಂಸೋ ಊಟ ಎಲ್ಲಾಯ್ತೋ ಊಟ ಇಲ್ಲ ಹೇಳುವುದು ಇಲ್ಲ ತಮ್ಮನೆ ಒಂದ್ ದಿವಸ ನೀವು ನಮ್ಮನೆ ಊಟಕ್ಕೆ ಬರಬೇಕು ದಿವಸ ಊಟಕ್ಕೆ ಬರಬೇಕು ನಮ್ಮ ಹೆಂಗಾಗತ್ತೆ ಗೊತ್ತೇನು ಅಡುಗೆ ಈ ರೀತಿ ಕಲಿಯೋದು ಬೇರೆ ಇದು ಸ್ವಲ್ಪ ಸ್ವಲ್ಪ ಬೆಲೆ ಕೊಡುವಂತಹ ವ್ಯಕ್ತಿಗಳನ್ನು ಕರಿ ಆ ಶೈಲಿ ಎಲ್ಲ ಮುಂದೆ ಊಟ ಮಾಡಿ ನಿಂತಾನೆ ಕೈಯಲ್ಲಿ ತುತ್ತಿಟ್ಕೊಂಡು ಬಾಯ್ ಇಟ್ಕೊಂಡ್ರಿ ನಿಂತಾನೆ ಅಭಿಪ್ರಾಯ ಆದ್ರೆ ಅದನ್ನ ಹೇಳೋ ಶೈಲಿಯಲ್ಲಿ ಅವ್ರು ಯಾರ್ಯಾರೀತಿಯ ಮಾತಾಡುತ್ತೀರಿಂದ ಗೊತ್ತಾಗ ಹೋಗುತ್ತೆ ಏಯ್ ಇವತ್ತು ಊಟ ಮಾಡಿದ್ರು ಬಿಡೋಲ್ಲಪ್ಪ ನಿಮ್ಮ ಕಳಿಸೋದೇ ಇಲ್ಲ ಇವತ್ತು ಊಟ ಮಾಡಿಕೊಂಡು ಅದೇ ಹೆಂಗ ಹೋಗ್ತೀರಿ ನೀನು ತೆಗಳ ಮಾಡ್ಕೊಂಡೇ ಹೋಗ್ಬೇಕಿರೋದು ಹಾಕಿ ಬೇರೆ ಕಡೆಗೆ ತಿಂದ ಯಾರು ತಿಂಡೇನೋ ಇರೋರ್ಗೇನು ಅಂತಾರೆ ಎಲ್ಲದಕ್ಕೂ ಊಟ ಮಾಡುವಂತ ಅಭಿಪ್ರಾಯ ಆದ್ರೆ ಎಷ್ಟು ವ್ಯತ್ಯಾಸ ಇದೆ ಹೇಳುವ ವಿಷಯ ಎಷ್ಟು ಭಾವನೆಗಳಿದ್ದಾರೆ ಇಂತಹ ಮಾತುಗಳು ಮೂರು ರೀತಿ ಇಂತ ಸಾಮಾನ್ಯವಾಗಿ ಮೂವತ್ತೆರಡು ರೀತಿಯಲ್ಲಿ ನಗಲಿಕ್ಕೆ ಬಂದರೆ ಯಕ್ಷಗಾನ ಮಾಡ್ಲಿಕ್ಕೆ ಬರುತ್ತೆ ಅಂತಹರಿಥರ ಕಲಿಸಿಕೊಟ್ಟ ಕ್ರಮ ಮೂವತ್ತೆರಡು ರೀತಿಯಲ್ಲಿ ನಗಲಿಕ್ಕೆ ಬರ್ಬೇಕಂತ ನಗೋದರಲ್ಲಿ ಮೂವತ್ತೆರಡು ಶೈಲಿ ಇದೆ ಅಂತ ವಿದೇಶದವರು ಏನಾದ್ರು ಸ್ವಲ್ಪ ಹೇಳಪ್ಪ ಯಾವುದು ಏನು ಎತ್ತ ಅಂತ ನಮ್ಮಲ್ಲೇ ಯಾರಿಗೂ ಏನು ಗೊತ್ತಿಲ್ಲ ಇಲ್ಲ ವಾಸನೆ ನಮ್ಮವ್ರಿಗೇ ಗೊತ್ತಿಲ್ಲ ಏನು ಫೇಸ್ಬುಕ್ಕು ವಾಟ್ಸಪ್ಪ ನೋಡ್ಕೊಂಡು ಗೊತ್ತಿರ್ತಾವ ಪಾಪ ಇದಕ್ಕೆ ಏನೂ ಗೊತ್ತಿಲ್ಲ ಎಷ್ಟು ಕಲ ಎಷ್ಟು ಸಾಮಗ್ರಿ ಎಷ್ಟು ಸಂಪತ್ತು ಎಲ್ಲ ಇದ್ದಾವೆ ಇದೆಲ್ಲವನ್ನ ಬಳಕೆ ಮಾಡಿದ್ದಾರೆ ಯದುವ್ಯಾಸದೇವರು ಮಹಾಭಾರತದಲ್ಲಿ ಎಷ್ಟು ರಸಿಕನಾಗಿರಬೇಕು ಅಲ್ಲಿಗೆ ನೀವು ಮಹಾಭಾರತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಗೊತ್ತಿಲ್ಲಾರೋ ಬೆಪ್ಪುಗಳಾದರೂ ಕುತ್ಕೋತಾವೆ ಕೆನ್ನೆ ಕೆನ್ನೆ ತಟ್ಕೋತಾವೆ ಎದ್ದು ಹೋಗ್ತಾವಷ್ಟೆ ಅದು ಮಹಾಭಾರತ ಹೇಳೇನು ಪ್ರಯೋಜನ ಬೋರ್ಗಲ್ಲ ಮೇಲೆ ದುರ್ಕಾಲ ಒಳಹೊಯ್ದಂಥ ಸರ್ವಜ್ಞ ಇಂಥವ್ ನೋಡಿ ಅವನು ಸರ್ವಜ್ಞ ಹೇಳ್ಬಿಡ್ತಾನೆ ಇಂಥ ಮೇಲೆ ನೀರು ಬೀಳಿತಾ ಇದ್ರೆ ಏನಾಗುತ್ತೆ ಏನಾರು ವ್ಯತ್ಯಾಸ ಆಗುತ್ತಾ ಅದೇ ಚಿಗುರುತ್ತ ಅದೇನು ಇಲ್ಲ ಒಳ್ಳೆ ಧ್ವನಿ ಬರುತ್ತಾ ಸುವಾಸನೆ ಬೀರುತ್ತಾ ಏನು ಮಣ್ಣಿನ ಮೇಲೆ ನೀರು ಬಿದ್ದಾದರೂ ಒಳ್ಳೆ ಕೌಫುಲ್ ಇರುತ್ತೆ ನೀವು ಬೋರ್ಗದ ಮೇಲೆ ಹಾಕಿದ್ರೆ ಏನು ಮೇಲತ್ತೆ ಏನೂ ಇಲ್ಲ ಹಾಗಾಗತ್ತೆ ಪರಿಣಾಮವೇ ಆಗೋಲ್ಲ ಅಂತನೋ ಶೈಲಿಯಲ್ಲಿ ಅಂತ ಹೇಳ್ತಾರೆ ಅಂದರೆ ಎಷ್ಟು ಸಂಪತ್ತಿದೆ ಭಾರತಕ್ಕೆ ನಿರ್ಣಯ ಕೊಡುವುದಿಲ್ಲ ಅದಕ್ಕೆ ಪೂರ್ವಭಾಗಿಯಾಗಿ ರಾಮಾಯಣದ ನಿರ್ಣಯದ ಅಂತ್ಯದಲ್ಲಿ ಮಾತನಾಡುತ್ತಾರೆ ವ್ಯತ್ಯಾಸ ಆದಿ ಇನ್ನ ಸಪ್ತವೇಧ ವೇದಾದ್ಯರ್ಥಂ ತಥಾವಧೇ ಭಾರತನೇ ಹೀಗಿದೆ ಇದು ಭಾರತ ನಮ್ಗೆ ಅರ್ಥ ಆಗಲಿ ಅವೋ ಅಧಿಕಾರಿಗಳು ಹಿಂಗೆ ಮಾಡಿಕೊಟ್ಟಿದ್ದಾರೆ ವೇದಿಯಾದ ನಮ್ಗೆ ಅರ್ಥ ಆಗಲಿ ವೇದ ಅರ್ಥ ಆಗಬಾರದು ಅಂತಾನೆ ಆ ಶೈಲಿಯಲ್ಲೇ ಇದೆ ಅಪೌರಿಷಯವೇ ಅರ್ಥ ಮಾಡ್ತೇವೆ ಹೆಣ್ಮಕ್ಳು ನಾವು ಕಂಡುಕೊಂಡವರು ವಿದೇಶದವರು ಚಂಡಾಲು ನಿಂಡಾಗೂ ಯಾರ್ಯಾರು ಏನ್ ಬೇಕಾದ್ರೂದ ಓದ್ತೇವೆ ನಾವ್ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳ್ರೆ ಆಗುತ್ತೆ ಸದರ್ಥ ಆಗೋಲ್ಲ ಅದಕ್ಕೆಂತೆ ಎಷ್ಟು ಶ್ರದ್ಧೆ ಇದೆ ಭಕ್ತಿ ಇದೆ ಪಾರಂಪರಿಕವಾದ ಒಂದು ಗೌರವ ಇದೆ ಇವತ್ತು ಇದೇ ಸಬ್ಜೆಕ್ಟ್ಗಳನ್ನ ಬೇರೆ ಬೇರೆ ಪರೀಕ್ಷೆಗಳನ್ನೆಲ್ಲ ಇಡ್ತಾ ಇರೋದ್ ಏನಾಗಿದೆ ನೋಡಲ್ಲ ನೋಡಿದ್ರೆ ಗೊತ್ತಾಗಿದ್ದಾರೆ ಇದೇ ಭಾರತಾದಿಗಳು ಉಪನಿಷತ್ತು ಭಾಗಗಳನ್ನೆಲ್ಲ ಪರೀಕ್ಷೆಗಳಿಗೆ ಅಂತ ಇಟ್ಟಿದ್ದಾರೆ ಹೇಗೆ ನೋಡುತ್ತಾರೆ ನೀವು ಪಾಠ ಹೇಳೋದು ಕೇಳೋದು ಹೇಗಿದೆ ಗೊತ್ತಿದೆಯಾ ಹಾಗೆ ಆಡ್ಕೊಳ್ತಾರೆ ಗೊತ್ತಾ ವೇದ ಅಂತಪ್ಪ ಇದು ಹೀಗಿದೆ ನೋಡು ಹೀಗಿದೆ ನೋಡು ಹೀಗಿದೆ ಅಂತ ಆ ಭಾಷೆಗೆ ಬೆಲೆನೇ ಗೊತ್ತಿದೆ ಇದು ಪಾಠ ಗುರುಗಳನ್ನ ಆಡ್ಕೊಳ್ಳುವಂತಹ ವಿದ್ಯಾರ್ಥಿಗಳೇ ಇವತ್ತೇನೆ ದಿವಸದಲ್ಲಿ ಓದ್ಲಿಕ್ಕೆ ಚೈನಿ ಹೊಡೆದಕ್ಕೆ ಬರ್ತಾ ಇದ್ದೀನಿ ಪೋಲಿ ಆಟ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಆ ಅಂತವುಗಳಿಗೆ ಬಾಯಿ ಕೊಟ್ಟರೆ ಏನಾಗುತ್ತೆ ಇವೆಲ್ಲರೂ ಓದ್ಲಿ ಅಂತಂದ್ರೆ ಏನ್ ಅನರ್ಥ ಆಗುತ್ತೆ ಅನ್ನೋದ್ರ ಪರಿಚಯ ಬೇಡ ಯಾವ ರೀತಿಯಲ್ಲಿ ಗುರುಗಳ ಪಾದ ಹಿಡಿದು ಸಿಖರ ಅಂತ ಅವರು ಬೇಕಾಷ್ಟು ತರದಲ್ಲಿ ಹಿಂಸೆಯಾದರೂ ತಂದೆ ತಾಯಿಗಳನ್ನು ಬಿಟ್ಟುಕೊಂಡು ಬಂದು ಅವಸ್ಥೆಗಳನ್ನು ಪಟ್ಟು ನಿತ್ಯ ಕರ್ಮಾದ್ಯ ಮಾಡಿ ಹರಿವಾಯುಗಳನ್ನು ನಿತ್ಯ ನಿತ್ಯ ಸ್ಮರಣೆ ಮಾಡಿ ಒಂದು ಗ್ರಂಥವನ್ನು ಪಂಡಿತಾಚಾರ ಅಂತಾರೆ ಪ್ರಯೋ ಅಪರ ಸಾಮ್ಯ ಸಿದ್ಧಯೇ ಗ್ರಂಥ ತಕ್ಕೊಂಡು ಕೂತ್ಕೊಂಡ್ರೆ ಕೈ ಅಕ್ಷರದ ಪುಸ್ತಕಗಳು ಪಾಠ ಶುರುವಾಗ ಇದೆ ಎಲ್ಲ ವಾಕ್ಯ ಸಿಗ್ತಾ ಇಲ್ಲ ಅಯ್ಯೋಯೋ ಯಾವ್ದು ಯಾವ್ದು ಎಲ್ಲಿ ಎಲ್ಲಿ ಅವರು ಈಗೆಲ್ಲ ಒಂದೇ ಪ್ರಿಂಟೆಡ್ ಪುಸ್ತಕ ಆ ಪೇಜ್ ಒಂದೇ ನೋಡ್ಬಿಡ್ಬೋದು ಎಲ್ಲ ಹಸ್ತಲಿಖಿತ ಬೇರೆ ಬೇರೆ ಯಾವ ವಾಕ್ಯ ಯಾವ ವಾಕ್ಯ ಮುಂದಿಂದ ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ದೇವರೇ ಗೊತ್ತಾಗದಪ್ಪ ಸ್ವಾಮಿ ಶ್ರೀ ಹರಿ ಹರಿಕೆ ನನಗೆ ಆ ವಾಕ್ಯ ಬೇಗ ಸಿಗಲಿ ಇಲ್ಲ ತಪ್ಪು ಹೋಗುತ್ತೆ ಹೀಗೆ ದೇವರಿಗೆ ಹರಿಕೆ ಹೊತ್ತೋ ಆ ವಾಕ್ಯವನ್ನ ಗಳಿಸ್ಕೊತಿದ್ದರಂತೆ ಎಷ್ಟು ಶ್ರಮ ಇದೆ ಬಾಯಿ ಮಾಡ್ತಾ ಇದ್ರಿ ನನಗೆ ಬಾಯಿ ಬರ್ತಾ ಇಲ್ಲ ದೇವರೇ ಅನುಗ್ರಹ ಮಾಡಿ ಸೇವಾ ಮಾಡಿ ರೀತಿಯ ಮಹರ್ಷಿಗಳಿಗೆ ಎಲ್ಲರೂ ಆಡ್ಕೋತಿದ್ದರಂತೆ ಅವರನ್ನ ಪಾಣಿನ ಮನೆ ಏ ದಡ್ಡ ಇದ್ದಾನಿವನು ಅಂತ ರುದ್ರದೇವನು ಕೂಡ ತಪಸ್ಸು ಮಾಡಿದ್ರು ತಪಸ್ಸು ಮಾಡಿ ನೀವೆಲ್ಲ ಯಾವ ವ್ಯಾಕರಣ ಶಾಸ್ತ್ರ ಓದ್ತೀರಿ ಅದಕ್ಕೆ ಸೂತ್ರ ರಚನೆ ಮಾಡಿಕೊಡ್ತೇನೆ ಸಮಗ್ರ ವ್ಯಾಕರಣ ಶಾಸ್ತ್ರವನ್ನೇ ರಚನೆ ಮಾಡಿಕೊಡ್ತೇನೆ ಎಂದು ಹಣ್ಣು ಬಿಟ್ಟರು ಮೇಲ್ನೋಟಕ್ಕೆ ಬಹಳ ಅಂತ ಆ ಕಾಲದಲ್ಲಿ ಅಂಥ ಮಹರ್ಷಿಗಳು ಆದರೆ ಆ ತಪಸ್ಸು ಭಗವದ್ ಅನುಗ್ರಹ ಒಳಗಡೆಯಲ್ಲಿ ವಿದ್ಯೆಯನ್ನ ಸಿದ್ಧಿ ಪಡಿತೇನೆ ಅಂತ ಛಲ ಇದೆಯಾ ಇವತ್ತು ಯಾವ ಅಪ್ಪ ತಲೆ ಬಳಸ್ಕೋತಾನೆ ನೀವು ಹೋಗಾಗ ಬೈಕ್ ಹಾಕೊಂಡು ಒಂದಿಷ್ಟು ತಿರುಗಿ ಮಾಡಬಾರ ಬಂದ್ಬಿಡ್ತಾರೆ ಸರ್ಟಿಫಿಕೇಟ್ ಗೋಸ್ಕರ ಓದ್ತಾನೆ ಇದಂತೂ ಸುಳ್ಳಲ್ವಾ ಎಷ್ಟು ಮಾತ್ರ ಅರ್ಥ ಆಗಿರುತ್ತೆ ಇಂಥ ಕಡೆಯಲ್ಲಿ ನೀವೇನೋ ಓದ್ಕೊಡ್ರಪ್ಪ ಏನೋ ಓದ್ಕೊಂಡು ಈ ಮೆಡಿಕಲ್ಲು ಇಂಜಿನಿಯರ್ಗಳು ಇಂಥವ್ರು ಇದನ್ನು ಓದ್ಬಿಟ್ಟು ಅವು ಏನು ಬಿಲ್ಡಿಂಗ್ ಕಟ್ತಾರೋ ಮುಂದೆ ಅದು ಏನು ಆಪರೇಷನ್ ಮಾಡ್ತಾರೋ ಗೊತ್ತಿಲ್ಲ ಅದನ್ನೆಲ್ಲ ಯಾವುದೋ ಅನಾರ ಕಟ್ ಮಾಡಕ್ಕೆ ಯಾವುದೋ ಕಟ್ ಮಾಡೋದು ಏನೋ ಹೊರಸೋಕ್ಕೆ ಯಾವುದೋ ಬಿಲ್ಡಿಂಗ್ ಹೊರಡಿಸು ಇವಾಗ ಅನರ್ಥಗಳಲ್ಲಿ ಏನು ಚಂದ ಸೈತ ಕಟ್ತಾರೆ ರೋಡ್ ಹೆಣ್ಣಿಂಗ್ ಮಾಡ್ತಾ ಇದ್ದಾರೆ ಆರೋಗ್ಯ ಕೇಂದ್ರಗಳಲ್ಲಿ ಏನೇನು ನಡೀತಾ ನಾವು ನೋಡ್ತಾ ಇದ್ದೇವೆ ದೊಡ್ಡ ಕೈಯಲ್ಲಿ ಸಾಮ್ರಾಜ್ಯ ಕೊಟ್ಟರೆ ಅಯೋಗ್ಯರ ಕೈಲಿ ಕೊಟ್ಟರೆ ಏನಾಗುತ್ತೆ ಸ್ಪಷ್ಟ ದೃಷ್ಟಾಂತ ಇದೆ ವೇದಶಾಸ್ತ್ರಗಳನ್ನು ತಗೊಂಡು ಹೋಗೋವ್ರ ಕೈಯಲ್ಲಿ ಕೊಟ್ಟರೆ ನಾಳೆ ಭಗವಂತನಿಗಿಷ್ಟು ದೊಡ್ಡ ದ್ರೋಹ ಆಗುತ್ತೆ ಯಾಕೆ ವರ್ಣಾಶ್ರಮ ಧರ್ಮದ ನಿಯಮ ಇದೆ ಇದೇ ರೀತಿ ಜಾತಿ ಪದ್ಧತಿ ಇದೆ ಇಂತಿಂತವರೇ ಅಧ್ಯಯನ ಮಾಡಬೇಕು ಹೀಗೇ ಇರಬೇಕು ಅವರು ಶ್ರಮ ಅದರ ರಸವನ್ನು ತಕ್ಕೊಳ್ಬೇಕು ಬೇರೆಯವರಲ್ಲ ಅವರಲ್ಲಿ ಶ್ರದ್ಧಾದಿಗಳನ್ನು ಮಾಡುತ್ತಾ ಅವರನ್ನ ತಿಳಿಯಬೇಕು ಎಷ್ಟು ವ್ಯವಸ್ಥೆ ಇದೆ ಸುಮ್ಮನೆ ಮಾಡಿಕೊಟ್ಟಿದ್ದಾನ ಜಗದುರ್ಯ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಕೃಷ್ಣದೇವರು ಚಾತುರ್ಮರಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಇದನ್ನೆಲ್ಲ ಹೀಗೆ ನಡ್ಕೊಳ್ಳ್ರಿ ಇಂತ ಯಾಕಂತಾರೆ ಪರಿಚಯನೇ ಇಲ್ದೇನೆ ಯದಾಧ್ಯ ನಡ್ಕೊಳ್ತೇನೆ ಸಾಮಾನ್ಯ ಸ್ಥೂಲ ಪರಿಚಯ ಇಲ್ಲ ಆಚಾರ್ಯರು ಸಪ್ತ ಭೇದಾದಿಗಳನ್ನು ಇಟ್ಟುಕೊಂಡು ವೇದಾರ್ಥವನ್ನು ಹೀಗೆ ಹೇಳಬೇಕು ಏನು ಆ ಸಪ್ತ ಭೇದಾದಿಗಳು ಅಂತ ವ್ಯತ್ಯಾಸ ಪ್ರಾತಿಲೋಚ ಗೋಮೂತ್ರಿ ಪ್ರಗಸಸ್ತ ಉಕ್ಷಣ ಸುಧೂರ ಸಾಧು ಸಪ್ತ ಭೇದ ಪ್ರಕೀರ್ತಿ ಏಳು ಬೇರೆ ಬೇರೆ ತರಹದ ರೀತಿಗಳಿದ್ದಾವೆ ಅಂತ ಸ್ವಲ್ಪ ದೃಷ್ಟಾಂತ ಕೊೆ ಇನ್ನೆಲ್ಲೂ ಈ ಪ್ರಕಾರ ನೋಡ್ಲಿಕ್ಕೆ ಆಗಲ್ಲ ಎಲ್ಲೆಲ್ಲಿದೆ ಎಂತ ವ್ಯಾಖ್ಯಾನಕರು ಅದರಲ್ಲಿ ವಜ್ರಾಟ್ ಸ್ವಾಮಿಗಳು ಬೇರೆ ಬೇರೆ ಇದಕ್ಕೆ ದೃಷ್ಟಾಂತಗಳನ್ನು ಕೊಡ್ತಾರೆ ಆಚಾರ್ಯ ಇಲ್ಲೇನು ಹೆಚ್ಚು ಹೇಳಿಲ್ಲ ಒಂದವರತ್ತಿನ ಸ್ವಲ್ಪ ಕೇಳಿರ್ಬೇಕು ಅವಾಗ ಏನಾಗುತ್ತೆ ಪುರಾಣದಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಏನಾದ್ರು ವಿಚಿತ್ರ ಕಥೆಗಳನ್ನ ಕೇಳಿದ್ರು ಕೂಡ ಏನೋ ನೀಲಿ ಬಂತು ಬತ್ತಿ ಮುಂದಿಕ್ ಮಾಡಿದ್ರು ಮೋಕ್ಷ ಕೊಟ್ಟೋಯ್ತು ಹಿಂಗೆಲ್ಲ ಕೆಲವು ಕಥೆ ಕೇಳದಾಗಿರುತ್ತೆ ಪುರಾಣದಲ್ಲಿ ಸಾಮಾನ್ಯವಾಗಿ ಅಷ್ಟೇ ಹೇಳಿರ್ತಾರೆ ತಾತ್ಪರ್ಯ ಬೇರೆ ಮೋಕ್ಷ ಆಯ್ತು ಅಂದ್ರೆ ಏನಂತ ಗೊತ್ತೇನೋ ಆ ಜನ್ಮದಿನ ಮೋಕ್ಷ ಆಯ್ತು ಅಂತ ಅದಕ್ಕೆ ಮೋಕ್ಷ ಆಯ್ತು ಅಂದ್ರೆ ಬಿಡುಗಡೆ ಆಯ್ತು ಅಂತಂದ್ರೆ ಸ್ವರೂಪ ಮೋಕ್ಷ ಅಲ್ಲ ನೀವು ಕೇಳಿದ್ ಅಂತೆ ಮೋಕ್ಷ ಹಾಕ್ಬೇಕು ಬ್ರಹ್ಮೇವರಿಗೆ ಮೋಕ್ಷ ಕೊಟ್ಟು ಕೊಡ್ತೀನೋ ಹೋಗುವಂತ ಕಪಾಳ ಮೋಕ್ಷ ಮೋಕ್ಷನೇ ರೀತಿ ಕಪಾಳ ಮೋಕ್ಷ ಮೋಕ್ಷ ಅಂತ ಒಂದೇ ಶಬ್ದ ಇಟ್ಟುಕೊಂಡು ಒದ್ದಾಡಿಬಿಡುವ ಮೋಕ್ಷ ಅಂದ್ರೆ ಯಾವ ಮೋಕ್ಷ ನೋಡ್ಬೇಕಲ್ಲ ಆ ಜನ್ಮದ ಬಿಡುಗಡೆ ಆಯ್ತು ಅಂತ ಅರ್ಥ ಅದಕ್ಕೆಲ್ಲ ಇವೆಲ್ಲ ಗೊತ್ತಿಲ್ಲದೆ ಇರೋರು ಜವಾಬ್ದಾರಿಯೇ ಇಲ್ಲದೆ ಇದ್ದವರು ವೇದಗಳು ಹೇಳ್ತಾವಂತ ಮಾಮ್ ಪ್ರಚಲಿತ ಅಲ್ಪಶ್ರತಾದಿ ವೇದ ವೇದ ಶಾಸ್ತ್ರ ಪುರಾಣಿಗಳು ಅಲ್ಪಸಲ್ಪ ಕೇಳಿದವನು ಬಂದು ಅದ್ರ ಬಗ್ಗೆ ಹರ್ಚೆ ಹೊಡಿತಾ ಇದ್ದರೆ ಏನಾಗುತ್ತೋ ಅಂತ ಅನ್ನೋ ತರ ಅವನು ಬೀಗ್ತಾ ಇದ್ರೆ ಹೆದರ್ಕೋತಾವಂತೆ ವೇದಗಳು ಶಾಸ್ತ್ರಗಳು ಏನ್ ಕಡಿಸಿ ಬಿಡ್ತಾನಪ್ಪ ಅಪಚಾರ ಮಾಡಿಬಿಡ್ತಾನೆ ದರಿದ್ರದ ಹಾಳಾಗ ಹೋಗಲಿ ವಿಪರೀತ ಜ್ಞಾನದಿಂದ ಹಾಳಾಗಿ ಹೋಗುವಂತೆ ಶಾಪ ಹಾಕಿಬಿಡ್ತಾರೆ ವೇದಾಭಿಮಾನಿಗಳು ಅದರಿಂದ ಒಂದ್ ಕಡೆ ಇದೆಲ್ಲ ಕೇಳಿದಾಗ ಇಲ್ಲ ನಾವು ಕೇಳ್ತಾ ಇರೋದು ಏನೋ ಇದ್ರು ಅಪಹಾಸ ಮಾಡುವ ಹಾಗೆಲ್ಲ ಏನೂ ಒಳಗಡೆ ಮರಮ ಇದೆ ಈ ದೊಡ್ಡವರು ಯಾರು ಕೇಳ್ತೀವಿ ಒಂದು ಶ್ರದ್ಧೆ ಕೊಡುತ್ತೆ ಅಂದರೆ ಬೇರೆ ಬೇರೆ ರೀತಿ ಇದೇ ವ್ಯತ್ಯಾಸ ಅದೇ ಅನೇಕ ರೀತಿಗಳಿದ್ದಾವೆ ಇದರಲ್ಲಿ ಯಾವ ರೀತಿಯೂ ನಮ್ಗೆ ಗೊತ್ತಿಲ್ಲ ಎಲ್ಲೋಮ್ಗೆ ಕೇಳಿದಾಗಿತ್ತು ಈ ಸಂಸ್ಕಾರ ಕೊಡ್ತಾರ ಅದಕ್ಕೆ ನಿರ್ಣಯ ಕಡೆ ಭಾಗದಲ್ಲಿ ಒಂಬತ್ತನೇ ಅಧ್ಯಾಯ ಕಡೆ ಭಾಗ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನಾಳೆ ದಿವಸ ಕೆಲವು ದೃಷ್ಟಾಂತ